ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಮೊದಲನೆಯ ವಿದ್ಯೇಶ್ವರ ಸಂಹಿತಿಯ ಒಂಬತ್ತನೆಯ ಅಧ್ಯಾಯ ವಿಷ್ಣು ಬ್ರಹ್ಮರು ಶಿವನನ್ನು ಭಕ್ತಿಯಿಂದ ಪೂಜಿಸುವುದು ಅವರು ಪೂಜಿಸಿದ ದಿನವೂ ಶಿವರಾತ್ರಿ ಎಂದು ಪ್ರಸಿದ್ಧವಾಗಿ ಜನರಿಗೆ ಮಹಾಫಲವನ್ನು ಉಂಟುಮಾಡಲೆಂದು ಪರಮೇಶ್ವರನು ಅನುಗ್ರಹಿಸುವುದು ಇದು ಈ ಅಧ್ಯಾಯದ ಕಥಾವಸ್ತು ನಂದಿಕೇಶ್ವರ ಉಚ ತತ್ರಾಂತರೇ ಚನಾಥಂ ಪ್ರಣಮ್ಯ ವಿಧಿ ಮಾಧವೌ ಪುಟೌ ತೂಷ್ಣೀಂ ತಸ್ಥ ತುರ್ದಕ್ಷ ವಾಮ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ನಂದಿಕೇಶ್ವರ ಹೇಳ್ತಾನೆ ಯಾರಿಗೆ ಸನತ್ ಕುಮಾರನಿಗೆ ಬ್ರಹ್ಮ ಮಾನಸ ಪುತ್ರನಾದ ಸನತ್ ಕುಮಾರ್ ಭಗವನ್ನಿಗೆ ಹೇಳ್ತಾನೆ ತತ್ರಾಂತರೆ ಅಷ್ಟರಲ್ಲಿ ಆ ಸಮಯದಲ್ಲಿ ತವಚ ಯಾರೋ ಬ್ರಹ್ಮ ವಿಷ್ಣುಗಳು ಅವರುಗಳು ಅವರಿಬ್ಬರು ನಾಥಂ ಪ್ರಣಮ್ಯ ಜಗದುಡೆಯನಾದ ಈಶ್ವರನನ್ನು ಪರಮೇಶ್ವರನನ್ನು ಪ್ರಣಾಮ ಪ್ರಣಾಮ ಮಾಡಿ ವಿಧಿ ಮಾಧವವು ಆ ವಿಧಿ ಮತ್ತು ಮಾಧವರು ಬದ್ಧಾಂಜಲಿ ಪುಟವು अंजरीबद्धर तूष्णी तस्थे अंत तस्थु वाच ऊचतु ऊचुअ अंत तस्थुअन इब्रुँ ಈ ತಕ್ಷವಾಮಗವು ಅಂದರೆ ಎಡಬಲಗಳಲ್ಲಿ ಹ್ಞೂ ಕ್ರಮವಾಗಿ ನಿಂತುಕೊಂಡು ಮಹಾದೇವನನ್ನು ಅಂಜಲಿಬದ್ಧವಾಗಿ ನಮಸ್ಕರಿಸಿ ತತ್ರ ಸಂಸ್ಥಾಪ್ಯ ತೌ ಸಕುಟುಂಬಂ ಸಕುಟುಂಬ ವರಾಸನೇ ಮಹಾದೇವನನ್ನು ಉತ್ತಮವಾದ ಆಸನದಲ್ಲಿ ಸಕುಟುಂಬ ಉಮೆಯೊಡನೆ ಕುಳ್ಳಿಸಿ ಪರಿವಾರ ಸಮೇತನಾಗಿ ಪೂಜೆಯ ಮಾಸತುಃ ಪೂಜ್ಯ ಪುಣ್ಯೈಃಪುರುಷವಸ್ತುಭಿ ಉಮಾಮಹೇಶ್ವರನನ್ನು ಕುಳಿರಿಸಿ ಪರಿವಾರ ಸಮಿತ್ರವನನ್ನು ಪವಿತ್ರವಾದಂತಹ ಪುರುಷರು ಧರಿಸತ ಅಲಂಕಾರಾದಿ ವಸ್ತುಗಳಿಂದ ಪೂಜಿಸ್ತಾರೆ ಪೂಜೆಯ ಮಾತು ಪೂಜ್ಯ ಪುಣ್ಯೈ ಪುರುಷ ವಸ್ತುಭಿ ಪೂಜ್ಯನಾದ ಪರಶಿವನನ್ನು ಪೂಜಿದರು ಪೂಜಿಸಿದರು ವಸ್ತು ಜ್ಞೇಯಂ ದೀರ್ಘಾಲ್ಪಕಾಲಿಕಂ ಹಾರ ನೂಪುರ ಕೇಯೂರ ಕಿರೀಟ ಮಣಿಕುಂಡಲೈಃ ಪುರುಷ ವಸ್ತುಗಳು ಎಂದರೆ ಪೌರುಷಂ ಪ್ರಾಕೃತ ವಸ್ತು ಬಹಳ ಕಾಲವಾಗಲಿ ಸ್ವಲ್ಪ ಕಾಲವಾಗಲಿ ಉಪಯೋಗಿಸುವಂತಹ ಭೂಮಿಯಲ್ಲಿ ಜನಿಸಿದ್ ವಸ್ತುಗಳು ಅದು ಪುರುಷ ವಸ್ತುಗಳು ಅಂತೇಳಿ ಜ್ಞೇ ದೀರ್ಘಾಲ್ಪಕಾಲಿಕಂ ಹಾರನೂಪುರ ಕೇಯೂರ ಕಿರೀಟ ನೂಪುರ ಕಡಗ ಬಳೆ ಕೇಯೂರ ಭುಜಕೀರ್ತಿ ಹಿರೀಟ ಮಣಿಕುಂಡಲೈ ಕಿರೀಟ ರತ್ನಮಯವಾದಕುಂಡಲ ಇವುಗಳಿಂದಲೂ ಯಜ್ಞಸೂತ್ರೋತ್ತರೀಯ ಸ್ರಕ್ ಕ್ಷೌಮ ಮಾಲ್ಯಾಂಗುಲಿಯೈ ಪುಷ್ಪತಾಂಬೂಲಕರ್ಪೂರ ಚಂದನಾಗರು ಲೇಪನೈೋಪಿತ ಯಜ್ಞಸೂತ್ರ ಅಂದರೆ ಜನಿವಾರ ಉತ್ತರಿಯ ವಸ್ತ್ರ ಆಮೇಲೆ ಸ್ರಕ್ ಅಂದರೆ ಹಾರ ಉತ್ತರಿಯ ಅಂದರೆ ಹೆಗಲಿಗೆ ಮೈಗೆ ಹಾಕಿದಂಥ ವಸ್ತ್ರ ಆಮೇಲೆ ಕ್ಷೌಮ ಮಾಲ್ಯಾಂಗುಲೀಯ ಕೈ ಉಡುವಂತಹ ಬಟ್ಟೆ ಹ್ಞೂ ಕ್ಷೌಮ ಅಂದರೆ ಸೊಂಟದಿಂದ ಕೆಳಗಡೆ ಹುಟ್ಟಂತಹದ್ದು ಉತ್ತರಿಯ ಅಂದರೆ ಮೇಲೆ ಉಟ್ಟಂತಹದ್ದು ಮಾಲ್ಯ ಮಾಲೆ ಹಾರ ಅಂಗುಲೀಯ ಕೈಹಿ ಬೆರಳಿಗೆ ಹಾಕುವಂಥದ್ದು ಅಂಗುಲಿಯಕ ಉಂಗುರು ಹೂ ಉಂಗುರ ಹ್ಞೂ ಅಂಗುಲಿಗೆ ಹಾಕುವಂಥದ್ದು ಪುಷ್ಪ ತಾಂಬೂಲ ಕರ್ಪೂರ ಹೂವು ತಾಂಬೂಲ ಪಚ್ಚೆಕರ್ಪೂರ ಚಂದನ ಅಗರು ಲೇಪನೈಹಿ ಚಂದನ ಅಗರು ಧೂಪ ದೀಪ ಅಗರು ಲೇಪನ ಅಂತ ಹೇಳಿ ಹೇಳುವಂಥದ್ದು ಧೂಪದೀಪಸತ್ರಜನಧ್ವ ಚಾಮರೈ ಅನ್ಯರ್ ಅನ್ಯೈರ್ ದಿವ್ಯೋಪಾರೈಶ್ಚವಾಮನೋತೀತ ವೈಭವೈ ಪತಿ ಪತಿ ವಸ್ತಭ್ಯೈಸ್ತರ್ಚಯತೇಷ್ಠಮ ವಸ್ತು ಪತಿಗ್ಯಂ ಹಿ ತ್ವಜ ಹಿ ಹೂ ತಾಂಬೂಲ ಬಚ್ಚಕರ್ಪುರ ಚಂದನಾಗರು ಧೂಪದೀಪ ಬಿಡಿಯಛತ್ರಿ ಶ್ವೇತಛತ್ರ ಸಿತಛತ್ರ ವ್ಯಜನಧ್ವಜ ಚಾಮರೈ ಬೀಸಣಿಕೆ ಧ್ವಜ ಚಾಮರ ಇವುಗಳಿಂದಲೂ ಇನ್ನು ಬೇರೆ ದಿವ್ಯವಾದಂಥ ನೈವೇದ್ಯಗಳಿಂದಲೂ ಅನ್ಯೈರ್ ದಿವ್ಯೋ ಉಪಹಾರೈಶ್ಚ ದಿವ್ಯ ಉಪಹಾರೈ ಅನ್ಯೈರ್ ದಿವ್ಯೈ ಉಪಹಾರೈಶ್ಚ ಅಥವಾ ಅನ್ಯೈರ್ ದಿವ್ಯೋಪಾರೈಶ್ಚ ಸಮಾಸ ದಿವ್ಯವಾದ ಉಪಹಾರಗಳು ದಿವ್ಯ ಉಪಹಾರಗಳು ಅಂತೇಳಿ ಈಗ ಇವುಗಳನ್ನೆಲ್ಲ ನೈವೇದ್ಯಗಳಿಂದ ವಾಮನೋತೀತ ವೈಭವೈ ಆ ವೈಭವ ಎಂಥದ್ದಾಗಿತ್ತು ವಾಕ್ ಮಾತಿಗೆ ಮನಸ್ಸಿಗೆ ನಿಲುಕದ್ದಾಗಿತ್ತು ಪತಿಯೋಗ್ಯೈ ಅಂದರೆ ಜಗತ್ಪತಿ ಆದಂಥ ಶಿವನಿಗೆ ಯೋಗ್ಯವಾದಗಳು ಮನುಷ್ಯರಿಗೆ ದುರ್ಲಭವಾದವುಗಳು ಪತಿಯೋಗ್ಯೈ ವಸ್ತು ಅಲಭ್ಯೈ ಹ್ಞೂ ಪಶು ಅಲಭ್ಯೈ ಅಂಥೇಳಿ ಪಶುಗಳು ಅಂತ ಹೇಳಿದರೆ ಜೀವರು ಜೀವರಿಗೆ ಅಲಭ್ಯವಾದಂಥದ್ದು ಸಿಗದೆ ದುರ್ಲಭವಾಗಿರ್ತಕ್ಕಂಥದ್ದು ತೌ ಸಮಾರ್ಚಯತಾಂ ಪತಿಂ ಆ ಅರ್ಚಿಸಿದರು ಚೆನ್ನಾಗಿ ಯತ್ ಶ್ರೇಷ್ಠತಮ ವಸ್ತು ಪತಿಯೋಗ್ಯಂ ಹಿತಧ್ವಜ ಅಂದರೆ ಶ್ರೇಷ್ಠತಮವಾದಂಥ ವಸ್ತುಗಳಲ್ಲಿ ವಾಂಗ ಮನಸ್ಸುಗಳಲ್ಲಿ ನಿಲ್ಲುತ್ತಂಥ ವೈಭವದಿಂದ ಪಶುಪತಿಯನ್ನು ಇವರು ಅರ್ಚಿಸಿದರು ಬ್ರಹ್ಮ ವಿಷ್ಣುಗಳು ಎಲ್ಲರಿಗೂ ಹಿತವನ್ನು ಬಯಸುವಂತಹ ಎಲೆ ಸನತ್ ಕುಮಾರನೇ ಹಿತಧ್ವಜ ಅಂತೇಳಿ ತದ್ವಸ್ತಿಲ ತದ್ವತ್ ತದ ಅಖಿಲ ಈಶ ಅಪಿ ಪಾರಂಪರ್ಯ ಸಭ್ಯಾನಾಂ ಪ್ರದದೌ ಹೃಷ್ಟ ಪೃಥಕ್ ತತ್ರ ಯಥಾಕ್ರಮಂ ಈಶ್ವರನ್ನು ಧರಿಸುವಂಥ ಯಾವ್ಯಾವ ಅತ್ಯುತ್ತಮ ವಸ್ತುಗಳು ಇರುವೆಯೋ ಅವೆಲ್ಲವನ್ನು ಸಂತುಷ್ಟ ಈಶ್ವರನು ಸಂಪ್ರದಾಯವನ್ನು ಬೆಳೆಸಲು ಸುಧ ಅಲ್ಲಿರುವ ಸೇರಿರುವ ದೇವತೆಗಳಿಗೆ ಕ್ರಮವಾಗಿಯೂ ಬೇರೆ ಬೇರೆಯಾಗಿಯೂ ಕೊಟ್ಟನು ಪಾರಂಪರ್ಯ ಜಿಗೀರ್ಷೆಯ ಇದನ್ನು ಮಾಡಿ ನೀವು ಕೂಡ ಮುಂದೆ ಅಂತೇಳಿ ಪರಂಪರೆ ಬರಲಿ ಈ ರೀತಿಯದ್ದು ದಾನ ಕೊಡುವಂತಹದ್ದು ಅಂತೇಳಿ ಅವನಿಗೆ ಅವನ್ನು ಅಲಂಕಾರ ಮಾಡಿದ ಆಭರಣನ್ನೆಲ್ಲ ತೆಗೆದು ಒಬ್ಬೊಬ್ಬರಿಗೆ ಕೊಟ್ಟಂತೆ ಈಗ ಉದಾಹರಣೆಗೆ ಇಲ್ಲಿ ಧರ್ಮಸ್ಥಳದಲ್ಲಿಯೋ ಹ್ಞೂ ಅಲ್ಲೆಲ್ಲ ಅಥವಾ ಹೌದು ದೇವರಿಗೆ ಬಂದಂಥ ಇದನ್ನೆಲ್ಲ ಅಲ್ಲಿ ಕೊಡ್ತಾರೆ ದಾನ ಮಾಡ್ತಾರೆಲ್ಲ ಕ್ಷೇತ್ರಗಳಲ್ಲಿ ಹ್ಞೂ ಅದೇ ರೀತಿ ಮತ್ತು ಯಾವುದು ನಡಾವಳಿ ಅಂತೇಳಿ ಎಲ್ಲ ಇದೆ ಧರ್ಮ ನಡಾವಳಿ ಹಾಂ ಆ ಸಮಯದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಇದನ್ನು ಕೊಡ್ತಾರೆ ದಾನ ಮಾಡುವಂಥದ್ದು ವಸ್ತ್ರದಾನ ಅನ್ನದಾನ ತೈಲ ದಾನ ಬೇರೆ ಬೇರೆ ಉಂಟು ಹೀಗೆ ಸಭ್ಯಾನಾಂ ಪ್ರದತೌ ಹೃಷ್ಟ ಪೃಥಕ್ ತತ್ರ ಯಥ ಕ್ರಮ ಕೋಲಾಹಲೋ ಮಹಾನ್ ತತ್ರ ಸದ್ವಸ್ತು ತದ್ವಸ್ತು ಗೃಹತಾ ಈ ವಸ್ತುಗಳನ್ನು ತೆಕ್ಕೊಳ್ಳಿಕ್ಕೆ ಕೋಲಾಹಲ ಆಯ್ತಂತೆ ತುಂಬ ತತ್ರ ಬ್ರಹ್ಮವಿಷ್ಣುಭ್ಯಾಂ ಜಾಚಿತ ಶಂಕರ ಪುರ ಅಲ್ಲಿಯೇ ಈ ರೀತಿಯಾಗಿ ಪೂಜಿಸಲ್ಪಟ್ಟ ಬ್ರಹ್ಮವಿಷ್ಣುಗಳಿಂದ ಹಿಂದೆ ಈ ರೀತಿಯಾಗಿ ಪ್ರಸನ್ನಃ ಪ್ರಾಹತೌ ನಮ್ರವು ಸಸ್ಮಿತ ಭಕ್ತಿವರ್ಧನಃ ಆ ರೀತಿ ಅರ್ಚಿಸಲ್ಪಟ್ಟಂತಹ ಶಿವನು ಪ್ರಸನ್ನನಾಗಿ ವಿನಯಾವನತರಾದಂತಹ ವಿನಯಾವನತ ವಿನಯಾವನತವದನರು ಅವನತ ಅಂದರೆ ತಗ್ಗಿಸಿದ ವಿನಯದಿಂದ ಬಗ್ಗೆ ನಿಂತಿರುವಂತಹ ಆ ವಿಷ್ಣು ಬ್ರಹ್ಮರನ್ನ ಕುರಿತು ಮಂದಹಾಸವನ್ನು ಬೀರುತ್ತಾ ಪ್ರಸನ್ನ ಪ್ರಾಹತವು ನಮ್ರವು ಸಸ್ಮಿತಂ ಭಕ್ತಿವರ್ಧನಃ ಅವರಿಗೆ ಭಕ್ತಿಯನ್ನು ಹೆಚ್ಚಿಸುತ್ತಾ ಹೀಗೆ ಹೇಳುತ್ತಾನೆ ಈಶ್ವರವಾಚ ತುಷ್ಟೋಹ ಮಧ್ಯೆ ವಾಂ ವತ್ಸೌ ಪೂಜೆಯ ಅಸ್ಮಿನ್ ಮಹಾ ತುಷ್ಟ ಅಹಂ ಅದ್ಯ ನಾನಿವತ್ತು ಸಂತುಷ್ಟನಾದೆ ವಾಂ ವತ್ಸೌ ಎಲೆ ಮಕ್ಕಳೇ ನಿಮ್ಮ ಬಗ್ಗೆ ನಾನು ತುಂಬ ಸಂತೋಷ ನೀವು ಮಾಡಿದ ಪೂಜೆ ಪೂಜೆಯಿಂದ ಪೂಜೆಯ ಅಸ್ಮಿನ್ ಮಹಾದಿನೇ ಈ ಮಹಾದಿನದಲ್ಲಿ ಇದು ಈ ದಿನ ಇನ್ನು ಮುಂದೆ ಮಹಾದಿನವೆನಿಸುವುದು ಪುಣ್ಯತಮವಾದ ದಿನ ಅಂಥೇಳಿ ಆಗ್ತದೆ ಇದು ಮೇತ ತ ಪುಣ್ಯಂ ಭವಿಷ್ಯತಿ ಮಹತ್ತರಂ ಶಿವರಾತ್ರಿ ತಿ್ಯಾತ ಅತಿಥಿರೇಷಾ ಮಮ ಪ್ರಿಯ ಈಶ್ವರ್ ಹೇಳ್ತಾನೆ ಅರೈ ಮಕ್ಕಳೇ ಈ ಮಹಾದಿನದಲ್ಲಿ ನೀವು ಮಾಡಿದ ಪೂಜೆಯಿಂದ ನಾನು ಸಂತೋಷಗೊಂಡು ಇರುವುದ ಇರುವ ಕಾರಣ ಈ ದಿನವನ್ನು ಇನ್ನು ಮುಂದೆ ಈ ತಿಥಿ ಶಿವರಾತ್ರಿ ಎಂದು ಪ್ರಸಿದ್ಧವಾಗುವುದು ಇದು ನನಗೆ ತುಂಬಾ ಪ್ರಿಯವಾದದ್ದು ಈ ಕಾಲದಲ್ಲಿ ಅಂದರೆ ಶಿವರಾತ್ರಿ ದಿನದ ರಾತ್ರಿ ಕಾಲದಲ್ಲಿ ಯಾವನು ಲಿಂಗ ಅಥವಾ ವಿಗ್ರಹಗಳಲ್ಲಿ ನನ್ನನ್ನು ಪೂಜಿಸುವನು ಅಂಥವನು ಜಗತ್ತಿನ ಪಾಲನೆ ಸೃಷ್ಟಿ ಸಂಹಾರ ಮೊದಲಾದವುಗಳನ್ನು ಮಾಡುವನು ಅಂದರೆ ಈಶ್ವರ ಸ್ವರೂಪವನ್ನೇ ಹೊಂದುತ್ತಾನೆ ಅಂತೇಳಿ ಕುರಿಯಾತ್ಸ ಜಗತಃ ಕೃತ್ಯಂ ಸ್ಥಿತಿ ಸರ್ಗಾಧಿಕಂಪುಮಾ ಎತ್ಕಾಲ ಯುರ್ಯಾತ್ ಪೂಜಾಂ ಮಲ್ಲಿರೋ ಈ ಕಾಲದಲ್ಲಿ ಯಾವನು ಪೂಜೆಯನ್ನು ಎಲ್ಲೇ ತು ಯುರ್ಯಾ ಪೂಜಾ ಮಲ್ಲಿಂಗ ಬೇರೋ ಕುರ್ಯಾತ್ ಸ ಜಗಕೃತ್ಯ ಸ್ಥಿತಿ ಸರ್ಗಾಧಿಕಂಮ ವ್ಯಕ್ತಿಯು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಬಲ್ಲ ಎಲ್ಲ ಜಗತ್ತಿನ ಸಮಸ್ತದ ಸೃಜಿಸಬಲ್ಲ ಪಾಲನೆ ಮಾಡಬಲ್ಲ ಲಯ ಮಾಡಬೋಲ್ಲ ಅಂಥೇಳಿ ಹೇಗೆ ಏತತ್ತು ಕಾಲೇತು ಯಹ ಕುರಿಯ ಪೂಜಾ ಮಲ್ಲಿಂಗ ಬೇರೆಯೋನನ್ನು ಶಿವಲಿಂಗಕ್ಕಾಗಲಿ ಅಥವಾ ಶಿವನ ವಿಗ್ರಹಕ್ಕಾಗಲಿ ಅವನು ಈ ಕಾಲದಲ್ಲಿ ಈ ಶಿವರಾತ್ರಿ ದಿವಸ ಪೂಜೆ ಮಾಡಿ ಪೂಜೆ ಮಾಡ್ತಾರೋ ಅಂಥವರು ಈ ಒಂದು ಸಾಮರ್ಥ್ಯವನ್ನು ಪಡೀತಾರೆ ಸೃಷ್ಟಿ ಸ್ಥಿತಿ ಲಯ ಸಾಮರ್ಥ್ಯವನ್ನು ಶಿವರಾತ್ ಅಂದರೆ ಸಾಕ್ಷಾತ್ ಈಶ್ವರ ಸ್ವರೂಪವನ್ನು ಹೊಂದುತ್ತಾರೆ ಅಂತೇಳಿ ಶಿವರಾತ್ರ ಅಹೋರಾತ್ರ ನಿರಾಹಾರೋ ಜಿತೇಂದ್ರಿಯ ಅರ್ಚೆಯದ್ವಾ ಯಥಾನ್ಯಾಯಂ ಯಥಾ ವಲಮ ವಂಚಕಂಚಕನಾಗಿ ಪ್ರಾಮಾಣಿಕವಾಗಿ ಶಿವರಾತ್ರಿಯ ದಿವಸ ಅಹೋರಾತ್ರ ನಿರಾಹಾರನಾಗಿ ಹಗಲು ರಾತ್ರಿ ಆಹಾರವನ್ನು ಯಾವುದನ್ನು ತಕ್ಕೊಳ್ಳೋದು ಜಿತೇಂದ್ರಿಯ ಇಂದ್ರಿಯಗಳನ್ನು ಗೆದ್ದವನಾಗಿ ಚಾಂಚಲ್ಯವನ್ನು ಬಿಟ್ಟು ಅರ್ಚೆಯೇತ್ವಾ ಯಥಾನ್ಯಾಯ್ ಯಥಾನ್ಯಾಯ ಆಯೋಜಿತವಾಗಿ ಅರ್ಚೆಯೇತ್ ಅರ್ಚಿಸಿದಲೇ ಯಥಾಬಲಂ ಅವಂಚಕ ಯಥಾಶಕ್ತಿ ಎಷ್ಟು ಶಕ್ತಿ ಎಷ್ಟು ಬಲ ಇದೆಯೋ ಅಷ್ಟು ಎಷ್ಟು ಮಾಡಬಹುದು ಅಷ್ಟು ಅರ್ಚನೆಯನ್ನು ಮಾಡಿದರೆ ಅವಂಚಕಾಗಿ ಮೋಸ ಇಲ್ಲದೆ ಮಾಡಿದರೆ ಅಂದರೆ ಯಥಾರ್ಥವಾಗಿ ಮಾಡಿದರೆ ಕೇವಲ ಆಡಂಬರ ಪ್ರದರ್ಶನಕ್ಕಾಗಿ ಅಲ್ಲ ಅಥವಾ ಅಲ್ಲಿ ಬೇರೆ ಯಾವುದೇ ಕಾರಣಕ್ಕಾಗಿ ಎಲ್ಲ ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡಿದರೆ ಯತ್ ಫಲ ಮೊಮ್ಮಾಂ ವರ್ಷಮೇಕ ನಿರಂತರ ತತ್ಫಲಂ ಲಭತೆ ಸದ್ಯ ಶಿವರಾತ್ರೋ ಮನರ್ಚನಾ ಒಂದು ವರ್ಷದಲ್ಲಿ ನನ್ನ ಪೂಜೆಯನ್ನು ಮಾಡಿದರೆ ಎಷ್ಟು ಫಲ ಸಿಕ್ತದೋ ಅದನ್ನು ಈ ಒಂದೇ ದಿನದ ಶಿವರಾತ್ರಿ ದಿವಸದ ಅರ್ಚನೆಯಿಂದ ಪಡೆಯಬಹುದು ಮಧ್ದರ್ಮವೃದ್ಧಿ ಚಂದ್ರಕಾಲ ಬುಧೇ ಪ್ರತಿಷ್ಠಾಧ್ಯುತ್ಸವೋ ಯತ್ ಮಮ್ಮ ಮಾಮಕೋ ಮಂಗಲಾಯನೋ ಮಧರ್ಮವೃದ್ಧಿಲ ಅಯಂ ಶಿವಧರ್ಮದ ವೃದ್ಧಿ ಶಿವರಾತ್ರಿ ಚಂದ್ರಕಾಲಃ ಇವ ಅಂಬುಧೇಹೇ ಹ್ಞೂ ಹೇಗದು ಚಂದ್ರೋದಯ ಕಾಲವು ಸಮುದ್ರಕ್ಕೆ ಹೇಗೆ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ ಹಾಗೆ ಅಂದರೆ ಚಂದ್ರನ ಉದಿಸಿದ ದಿವಸ ಅಂದರೆ ಚಂದ್ರನ ದೊಡ್ಡದಾಗಿದೆ ಪೂರ್ಣ ಚಂದ್ರ ಇದ್ದರೆ ಹುಣ್ಣಿಮೆ ದಿವಸ ಉಬ್ಬರ ಜಾಸ್ತಿ ಇರ್ತದೆ ಸಮುದ್ರದ ಅಲೆಗಳಿಗೆ ಹಾಗೆ ಸಮುದ್ರದ ಅಭಿವೃದ್ಧಿ ಮೇಲೆ ಅಂದರೆ ಮೇಲೆ ಹೋಗುವಂಥದ್ದು ಮೇಲೆ ಮೇಲೆ ಇರುವಂಥದ್ದು ಅಭಿವೃದ್ಧಿ ಹ್ಞೂ ಔನ್ನತ್ಯವನ್ನು ಸಾಧಿಸುವಂಥದ್ದು ಅದೇ ರೀತಿಯಲ್ಲಿ ಶಿವರಾತ್ರಿ ದಿವಸ ಕೂಡ ಈ ಶಿವನ ಲಹರಿಗಳು ಅತ್ಯಂತ ಹೆಚ್ಚಾಗಿ ಎದ್ದು ಶಿವಧರ್ಮವನ್ನು ಅತ್ಯಂತ ಹೆಚ್ಚಾಗಿ ಪ್ರಸಾರ ಮಾಡತಕ್ಕಂಥ ದಿವಸ ಅದು ಅಭಿವೃದ್ಧಿಗೊಳಿಸತಕ್ಕಂಥ ಕಾಲ ಅಂತೆ ಯತ್ಪುನಃ ಸ್ತಂಭರೂಪೇಣ ಸ್ವಾವಿರಾಸಮಹಂ ಪುರಾ ಸಕಾಲೋ ಮಾರ್ಗಶೀರ್ಷೇತು ಸ್ಯಾದಾರ್ದ್ರಾರಕ್ಷಮರ್ಭಕೌ ಹಾಗೆ ಮಾರ್ಗಶೀರ್ಷ ಮಾಸದಲ್ಲಿ ಆರ್ಧ್ರ ನಕ್ಷತ್ರವಿರುವ ನಾನು ನಿಮ್ಮ ಮಧ್ಯೆಯಲ್ಲಿ ಸ್ತಂಭರೂಪದಿಂದ ಹಿಂದೆ ಆವಿರ್ಭವಿಸಿರುವೆನು ಮಂಗಳಕವಕರವಾದ ದಿನದಲ್ಲಿಯೇ ನನಗೆ ಪ್ರತಿಷ್ಠೆಯ ಮುಂತಾದ ಉತ್ಸವಗಳನ್ನು ಮಾಡಬೇಕು ಅಂತೇಳಿ ಹೇಳ್ತಾನೆ ಯತ್ಪುನಃ ಸ್ತಂಭರೂಪೇಣ ರಾಸಂ ಅಹಂ ಪುರ ನಾನು ಹಿಂದೆ ಆವಿರ್ಭೂತನಾದೆನು ಆವಿರ್ಭವಿಸಿದೆನು ಯಾವ ಸ್ತಂಭರೂಪದಲ್ಲಿ ಸಕಾಲ ಮಾರ್ಗಶೀರ್ಷೇತು ಆ ಕಾಲವು ಮಾರ್ಗಶೀರ್ಷ ಮಾಸದ ಸ್ಯಾದಾರ್ದ್ರ ವೃಕ್ಷವರ್ಭಕಾರ್ದ್ರ ಅದರಲ್ಲಿ ಆರ್ದ್ರ ನಕ್ಷತ್ರ ಮಾರ್ಗಶೇಷ ಮಾಸದಲ್ಲಿ ಆರ್ದ್ರ ನಕ್ಷತ್ರ ಬಂದಿದ್ದೆ ಮಂಗಳ ಗ್ರಹದ ಆ ದಿನದಲ್ಲಿ ನನಗೆ ಪ್ರತಿಷ್ಠೆಯ ಉತ್ಸವಗಳನ್ನು ಮಾಡಬೇಕು ಮದ್ವೆರಮಿ ವಲಿಂಗಂ ಸಗುಹಾದಿ ಮೇ ಪ್ರಿಯೋ ಅಂದರೆ ಎಫ್ ಪಶ್ಯೇದ ಮಾಂ ಉಮಾಸಕಮ್ ಅಂತಹ ಮಾರ್ಗಶೀರ್ಷಯುಕ್ತವಾದಂತಹ ಈ ಆರಿದ್ರೆ ನಕ್ಷತ್ರ ಇರತಕ್ಕಂಥದ್ದು ಆ ಮಾರ್ಗಶೀರ್ಷ ಮಾಸದಲ್ಲಿ ಆರದ್ರೆ ನಕ್ಷತ್ರ ಯಾವ ಬರ್ತದೆ ಆ ದಿವಸ ಯಾವನು ಈ ಉಮಾಮಹೇಶ್ವರನ ಯಾವ ವಿಗ್ರಹವನ್ನಾಗಲಿ ಲಿಂಗವನ್ನಾಗಲಿ ದರ್ಶನ ಮಾಡ್ತಾನೋ ಎಫ್ ಮಾಂ ಉಮಾಸಕಂ ಮದ್ವೇರಮಿ ವ ಲಿಂಗಂ ಸ ಗುಹಾದಪಿ ಮೇ ಪ್ರಿಯ ಅವನು ನನಗೆ ಷಣ್ಮುಖನಿಗಿಂತಲೂ ಪ್ರಿಯನಾಗ್ತಾನೆ ಅಂಥೇಳಿ ಯಾರು ಶಿವಪಾರ್ವತಿಯರ ವಿಗ್ರಹವನ್ನಾಗಲಿ ಲಿಂಗವನ್ನಾಗಲಿ ಆ ದಿವಸ ನೋಡ್ತಾರೋ ಹ್ಞೂ ಅಂಥವ್ರು ಅಂಥೇಳಿ ಇಲ್ಲಿ ಗುಹಾ ಅಂತೇಳಿ ಹೇಳ್ತಾರೆ ಗುಹ ಅಂದರೆ ಗುಹೆಯಲ್ಲಿ ಅವನು ತಪಸ್ಸು ಕಾರಣ ಗುಹಾ ಎನಿಸಿಕೊಂಡ ಕೃತಿಕಾದೇವಿಯರಿಂದ ಆರ್ಜನ ಸಲಹಲ್ಪಟ್ಟ ಕಾರಣ ಕಾರ್ತಿಕೇಯ ನೆನೆಸಿದ ಹಾಗೆ ಈ ಆರು ಜನರ ಸ್ತನವನ್ನು ಉಂಡ ಕಾರಣ ಸ್ತನ್ಯವನ್ನು ಉಂಡ ಕಾರಣ ಅವನು ಷಾಣ್ಮಾತುರ ನೆನೆಸಿಕೊಂಡ ಹ್ಞೂ ಷಣ್ಮುಖ ನೆನೆಸಿದ ಆರು ಮುಖಗಳು ಬಂತವನಿಗೆ ಹಾಗೆ ಆ ಷಾಣ್ಮಾತುರ ಷಣ್ಮುಖ ಷಡ್ವದನ ಷಡಾನನ ಹೀಗೆಲ್ಲ ಹೆಸರುಗಳಾಯ್ತು ಅವನಿಗೆ ಕಾರ್ತಿಕೇಯ ಅಂತ ಕೃತಿಕಾ ದೇವಿಯರು ಇಂದ ಸಲಹಲ್ಪಟ್ಟದ್ದು ಹಾಗೆಯೇ ಅಗ್ನಿಸಂಭವ ಅಂತೇಳಿ ಹೇಳ್ತಂದರೆ ಅವನು ಶಿವನ ರೇತಸ್ಸು ಮೊದಲು ಅಗ್ನಿಯಲ್ಲಿ ಆಮೇಲೆ ಅಗ್ನಿಯಿಂದ ಗಂಗೆಗೆ ಹೀಗೆ ಬೇರೆ ಬೇರೆ ಅದು ಸಂಚಾರ ಆಗ್ತದೆ ಹಾಗೆ ಗಾಂಗೆಯ ಅಂತಲೂ ಅವನ್ನು ಹೇಳ್ತಾರೆ ಹಾಗೆ ಅಗ್ನಿಪುತ್ರ ಅಂತಲೂ ಹೇಳ್ತಾರೆ ಸ್ಕಂದ ಅಂತೇಳಿದರೆ ಸ್ಕಂದ ಒಗೊಂಡವ ಶಿವನ ರೇತಸ್ಸು ಸ್ಖಲನವಾಗಿ ಬಂದಂಥದ್ದು ಸ್ಕನ್ನವಾದಂಥದು ಸ್ಕಂದ ಅಂಥೇಳಿ ಹಾಗೆ ಸ್ಕಂದ ಮಹಾಪುರಾಣ ಅಲ್ಲ ಮಹಾಪ್ರಾಣ ಇದ್ದರೆ ಸ್ಕಂದ ಅಂದರೆ ಭುಜ ಆಗ್ತದೆ ನಮ್ಮ ಭುಜ ಬಾಹು ಸ್ಕಂದ ಅಂದರೆ ಸ್ಕಂದಮಗೊಂಡಂತಹ ಅಂಥೇಳಿ ಸ್ಖಲಿತವಾದಂತಹ ಅಂಥೇಳಿ ಹಾಗೆ ಸ್ಕಂದ ಗುಹ ಆಮೇಲೆ ಷಡಾನನ ಷಣ್ಮುಖ ಆಮೇಲೆ ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನವುಳ್ಳವ ಉಂಟಾದವು ಬ್ರಹ್ಮಜ್ಞಾನ ಶಿವನೋಪದೇಶದಿಂದ ಆಮೇಲೆ ಬೇರೆ ಬೇರೆ ಹೆಸರುಗಳು ಎಲ್ಲದಕ್ಕೂ ಕೂಡ ಒಂದೊಂದು ಅರ್ಥ ಉಂಟು ಕುಮಾರ ಅಂದರೆ ಶಿವಕುಮಾರ ಶಿವನ ಪುತ್ರ ಅಂತೇಳಿ ಹೇಳುವಂಥ ಅರ್ಥ ಹಾಗೇ ಇದೇ ಸುಬ್ರಹ್ಮಣ್ಯ ಅಥವಾ ಈ ಕುಮಾರ ಸನತ್ ಕುಮಾರನಾಗಿ ಅವತಾರ ಅವನದ್ದೇ ಅಂತೇಳಿ ಹೇಳ್ತಾರೆ ಶಿವನ ಪುತ್ರನಂತಹ ಕುಮಾರಸ್ ಸುಬ್ರಹ್ಮಣ್ಯನೇ ಸನತ್ ಕುಮಾರನಾದ ಅಂತೇಳಿ ಅವನದ್ದೇ ಅಂಶ ಅಂಥೇಳಿ ಹಾಗೆ ಈ ಆ ಷಣ್ಮುಖನಿಗಿಂತಲೂ ಪ್ರಿಯನಾಗ್ತಂದ್ರೆ ಅವನ ಮಗನಿಗಿಂತಲೂ ಬಾ ಅಂಥವರು ಅವನಿಗೆ ಶಿವನಿಗೆ ಮಾರ್ಗಶೀರ್ಷ ಮಾಸದ ಆರದ್ರ ನಕ್ಷತ್ರದ ದಿವಸ ಯಾರೋ ಅವನನ್ನು ನೋಡ್ತಾರೋ ಉಮಾಸಹಿತನಾಗಿ ಅಂದರೆ ವಿಗ್ರಹದಲ್ಲಿ ಆಗಲಿ ಲಿಂಗದಲ್ಲಿ ಆಗಲಿ ಅಲಂ ದರ್ಶನ ಮಾತ್ರೇಡ ಫಲಂ ತಸ್ಮಿನ್ ಶುಭೇ ದಿನೇ ಅಭ್ಯರ್ಚನಂ ಛೇದ ಅಧಿಕಂ ಫಲಂ ವಾಚಾಮ ಗೋಚರಂ ಆ ದಿವಸ ಶುಭ ದಿನದಲ್ಲಿ ದರ್ಶನ ಮಾತ್ರದಿಂದಲೇ ಅಷ್ಟು ಫಲ ಸಿಗ್ತದೆ ಅಷ್ಟೇ ಸಾಕು ಹಾಗಿರುವಾಗ ಅರ್ಚನೆ ಕೂಡ ಮಾಡಿದರೆ ಅದು ಬಹಳ ಅಧಿಕವಾದಂತಹ ಫಲವನ್ನು ಹೆಚ್ಚಾದ ಫಲವನ್ನು ಕೊಡುತ್ತದೆ ವಾಚಾಮ್ ಅಜ ಅಗೋಚರಂ ಮಾತಿಗೆ ಸಿಲುಕದ ನಿಲುಕದ ನಷ್ಟು ಫಲಗಳನ್ನು ಅದು ಕೊಡುವಂಥದ್ದು ಹೇಳಿದ ಅಸಾಧ್ಯವಾದಂಥ ಬಾಯಿ ಮಾತಿಂದ ರಣರಂಗತಲೆಯಮುಷ್ಮಿನ್ ಯದಹಂ ಲಿಂಗ ಲಿಂಗಪರ್ವಣ ರಣರಂಗತಲೆ ಅಮುಷ್ಮಿನ್ ಈ ರಣರಂಗದ ತಲದಲ್ಲಿ ರಣರಂಗತಲೆ ಅಮುಷ್ಮಿನ್ ಈ ರಣರಂಗದಲ್ಲಿ ಈ ಬ್ರಹ್ಮವಿಷ್ಣುಗಳು ಯುದ್ಧ ಮಾಡಿದಂಥ ರಣರಂಗದಲ್ಲಿ ಯದಹಂ ಯಾವ ನಾನು ಅಂದರೆ ಶಿವನ್ ಹೇಳುವಂಥದ್ದು ಲಿಂಗ ಸಂಜ್ಞಕಹೋ ಲಿಂಗರೂಪ ಧರಿಸಿದವನಾಗಿ ಜೃಂಭಿತೋ ಲಿಂಗವತ್ತ ಸ್ನಾ ಲಿಂಗಸ್ಥಾನ ಇದಂ ಭವೆತ್ ಬೃಹತ್ ಜ್ಯೋತಿರ್ಲಿಂಗವಾಗಿ ಅಗ್ನಿಮಯ ಲಿಂಗವಾಗಿ ವಿಜೃಂಭಿತನಾದ್ದರಿಂದಲೇ ಈ ಒಂದು ಪ್ರದೇಶ ಲಿಂಗಸ್ಥಾನ ಅಂತೇಳಿ ಆಗ ಆಗ್ತದೆ ಪ್ರಸಿದ್ಧವಾಗ್ತದೆ ಅಂಥೇಳಿ ಅವನು ಶಿವ ಹೇಳ್ತಾನೆ ಈಶ್ವರ ಅನಾ ಆದ್ಯಂತಮಿತ ಅಣು ಭವಿಷ್ಯತಿ ಆದ್ಯಂತವಿಲ್ಲದೇ ಈ ಮಹಾಲಿಂಗವು ಅಣು ಮಾತ್ರ ಅಂದರೆ ಸಣ್ಣ ಲಿಂಗವಾಗ್ತದೆ ಜನಗಳು ದರ್ಶನ ಮಾಡೋದಕ್ಕೂ ಪೂಜಿಸೋದಕ್ಕೂ ಕೂಡ ಅನುಕೂಲವಾಗುವಂತಹ ಚಿಕ್ಕ ಸ್ವರೂಪಳ್ಳದ್ದಾಗ್ತದೆ ಅಂಥೇಳಿ ದರ್ಶನಾರ್ಥಂ ಹಿ ಜಗತಾಂ ಪೂಜನಾರ್ಥಂ ಹಿ ಪುತ್ರಕೌ ಅಲೇ ಮಕ್ಕಳೇ ಪುತ್ರರೇ ಹಾಗೆ ಆಗ್ತದೆ ಅಂತೇಳಿ ಹೇಳ್ತಾನೆ ಮಹಾಲಿಂಗವು ಕಿರುಲಿಂಗವಾಗ್ತದೆ ಅಂಥೇಳಿ ಅಣುಲಿಂಗವಾಗ್ತದೆ ಮಹತೋಮಹೀಯಾನ್ ಅಂತೇಳಿ ಅಣುರಣೀಯಾನ್ ಮಹತೋ ಮಹೀಯಾನ್ ಅಣುಗಳಲ್ಲಿ ಅಣುವವನು ಸೂಕ್ಷ್ಮಗಳಲ್ಲಿ ಸೂಕ್ಷ್ಮವಾದಂಥವನು ಭಗವಂತ ಮಹತೋ ಮಹೀಯಾನ್ ಹಾಗೆ ದೊಡ್ಡದಲ್ಲಿ ಬೃಹತ್ತಾದ್ದರಲಿ ಮಹತ್ತಾದ್ದರಲಿ ದೊಡ್ಡದರಲ್ಲಿ ಅವನು ದೊಡ್ಡವನು ಹಾಗೆ ಎಲ್ಲವೂ ಅವನೇ ಅಂತೇಳಿ ಭೋಗಾವಹಿದಂ ಲಿಂಗಂ ಭುಕ್ತಿ ಮುಕ್ತಿಯೇಕ ಸಾಧನ ದರ್ಶನ ಸ್ಪರ್ಶನ ಧ್ಯಾನ ಜಂತೋದಾಂ ಜನ್ಮಮೋಚನ ಈ ಶಿವಲಿಂಗದ ದರ್ಶನ ಸ್ಪರ್ಶನ ಧ್ಯಾನ ಇವುಗಳು ಭೋಗಾವಹಮಿದಂ ಭೋಗಾಸ್ಪದ ಉಂಟು ಉಂಟುಮಾಡುವಂಥ ಭೋಗವನ್ನು ಉಂಟು ಮಾಡುವಂಥ ಭೋಗಾಸ್ಪದವಾದದ್ದು ಅಂದರೆ ಲೌಕಿಕ ಸುಖ ಭೋಗಗಳನ್ನು ಕೊಡುತ್ತದೆ ಆಮೇಲೆ ಮುಕ್ ಭುಕ್ತಿ ಮುಕ್ತಿ ಏಕ ಸಾಧನಂ ಇದು ಭುಕ್ತಿಗೂ ಮುಕ್ತಿಗೂ ಅಂದರೆ ಭೋಗಕ್ಕೂ ಮೋಕ್ಷ ಎರಡಕ್ಕೂ ಕೂಡ ಮುಖ್ಯವಾದಂತಹ ಒಂದೇ ಒಂದು ಏಕಮಾತ್ರ ಸಾಧನವಾಗಿರುವಂಥದ್ದು ಈ ಶಿವಲಿಂಗ ದರ್ಶನ ಸ್ಪರ್ಶನ ಧ್ಯಾನ ಜಂತೂನಾಂ ಜನ್ಮಮೋಚನ ಈ ಜಿ ಜೀವಿ ಜೀವಿಗಳ ಇದನ್ನು ಈ ಶಿವಲಿಂಗದ ದರ್ಶನ ಸ್ಪರ್ಶ ಹಾಗೂ ಧ್ಯಾನ ಇವುಗಳಿಂದ ಈ ಪ್ರಾಣಿಗಳಿಗೆ ಸಂಸಾರ ಬಂಧನದಿಂದ ಬಿಡುಗಡೆಯಾಗಿ ಜಂತುಗಳಿಗೆ ಮುಕ್ತಿಯು ಲಭಿಸ್ತದೆ ಅಂಥೇಳಿ ಅನಲಾಚಲ ಸಂಕಾಶಂ ಯದಿದಂ ಲಿಂಗತ್ಥಿತ ಅರುಣಾಚಲಿದ್ಯವ ತದಿ ಖ್ಯಾತಿ ಮೇಷ್ಯತಿ ನೋಡಿ ಈಗ ಅರುಣಾಚಲದ ಇತಿಹಾಸ ಬರ್ತದೆ ಇಲ್ಲಿ ಅರುಣಾಚಲ ಪರ್ವತ ಯಾವುದದು ಅನಲಾಚಲ ಸಂಕಾಶಂ ಅಗ್ನಿಪರ್ವತದಂತೆ ಅನಲ ಅಚಲ ಅನಲ ಅಂದರೆ ಅಗ್ನಿ ಅನಿಲ ಅಂದರೆ ವಾಯು ಅನಲಾಚಲ ಅಚಲ ಅಂದರೆ ಚಲನ ಇಲ್ಲದ ಇಲ್ಲದ್ದು ಅಂದರೆ ಪರ್ವತ ಅನಲಾಚಲ ಅಂದರೆ ಅಗ್ನಿಪರ್ವತ ಅಗ್ನಿಪರ್ವತದಂತೆ ಇರತಕ್ಕಂತಹ ಯಾವುದು ಲಿಂಗಮುತ್ತಿದೆ ತೇಜಸ್ವಿ ಅಂತ ಯಾವೊಂದು ಲಿಂಗವು ಇಲ್ಲಿ ಜನಿಸಿದ ಕಾರಣ ಅರುಣಾಚಲಿತ್ಯವ ಇದಕ್ಕೆ ತದಿದಂ ಖ್ಯಾತಿ ಮೇಷ್ಯತಿ ತತ್ ಇದಂ ಅಂತಹ ಇದು ಖ್ಯಾತಿಯನ್ನು ಹೊಂದ್ತದೆ ಪ್ರಸಿದ್ಧಿಯನ್ನು ಹೊಂದ್ತದೆ ಅರುಣಾಚಲ ಅಂಥೇಳಿ ಇನ್ನು ಮುಂದಕ್ಕೆ ಈ ಸ್ಥಾನಕ್ಕೂ ಸಹ ಅರುಣಾಚಲ ಎಂಬಂತಹ ಹೆಸರು ಬರ್ತದೆ ಅಂಥೇಳಿ ಒಂದು ಲಿಂಗಸ್ಥಾನ ಇನ್ನೊಂದು ಅರುಣಾಚಲ ಅಂತೇಳಿ ಎರಡಾಯಿತು ಹೆಸರು ಈ ಲಿಂಗಕ್ಕೆ ಅರುಣಾಚಲಿಂಗ ಅಂತೇಳಿ ಯಶಸ್ಸು ಬರ್ತದೆ ಹಾಗೆ ಈ ಪ್ರದೇಶವು ಕೂಡ ಅರುಣಾಚಲ ಅಂತೇಳಿ ಆಗ್ತದೆ ಅತ್ರ ತೀರ್ಥಂಚ ಬಹುಧಾ ಭವಿಷ್ಯತಿ ಮಹತ್ತರ ಮುಕ್ತಿರಪ್ಯತ್ರ ಜಂತೂನ ವಾಸ ಮರಣ ತೀರ್ಥಂಚ ಬಹುಧಾ ಭವಿಷ್ಯತಿ ಬಹಳಷ್ಟು ತೀರ್ಥಗಳು ಉದ್ಭವಿಸ್ತವೆ ಇಲ್ಲಿ ಮಹತ್ತರ ಅನೇಕ ಮಹಾತೀರ್ಥಗಳು ಪವಿತ್ರತೀರ್ಥಗಳು ಇದು ಉದ್ಭವ ಆಗ್ತದೆ ಆಗ್ತವೆ ಮುಕ್ತಿ ರಪ್ಯತ್ರ ಜಂತೂನ ವಾಸೀನ ಮರಣಏನ ಚ ಇಲ್ಲಿ ವಾಸ ಮಾಡಿದವರಿಗೂ ಹಾಗೆ ಮರಣ ಹೊಂದಿದವರಿಗೂ ಕೂಡ ಮುಕ್ತಿಯು ಲಭಿಸ್ತದೆ ಅಂತಹ ಜೀವಿಗಳಿಗೆ ರಥೋತ್ಸವ ಆದಿ ಕಲ್ಯಾಣ ಜನ ಸರ್ವತಃ ಅತ್ರ ದತ್ತಂ ಜಪ್ತಂ ಸರ್ವಂ ಕೋಟಿ ಗುಣಂ ಭವೇದ ಇಲ್ಲಿ ಹೆಚ್ಚಾಗಿ ಜನಗಳ ವಾಸೋ ರಥೋತ್ಸವ ಮಂಗಳ ಕಾರ್ಯಗಳು ನಡೀತಾ ಇರ್ತವೆ ವಿಶೇಷವಾಗಿ ಇಲ್ಲಿ ದಾನ ಹೋಮ ಇವೆಲ್ಲವನ್ನು ಮಾಡಿದರೆ ಒಂದು ಒಂದಕ್ಕೆ ಕೋಟಿಯಷ್ಟು ಫಲ ಲಭಿಸುವುದು ಅಂದರೆ ಒಂದು ದಾನ ಮಾಡಿದರೆ ಕೋಟಿ ದಾನ ಮಾಡಿದ ಹಾಗಾಗ್ತದೆ ಕೋಟಿ ಪಾಲು ಫಲ ಹೆಚ್ಚಿಗೆ ಸಿಗ್ತದೆ ಅಂಥೇಳಿ ಮತ್ತು ಕ್ಷೇತ್ರ ಅದಪ್ಪಿ ಸರ್ವಸ್ಮತ್ ಕ್ಷೇತ್ರವೇದನ್ ಮಹತ್ತರಂ ಅತ್ರ ಸಂಸ್ಮೃತಿ ಮಾತ್ರೇಣ ಮುಕ್ತಿರ್ಭವತಿ ದೇಹಿನಾಂ ನನ್ನ ಎಲ್ಲ ಕ್ಷೇತ್ರಗಳಿಗಿಂತಲೂ ಈ ಕ್ಷೇತ್ರವು ಅತ್ಯಂತ ಶ್ರೇಷ್ಠವಾದಂಥ ಶಿವ ಹೇಳ್ತಾನೆ ಯಾವುದನ್ನು ಲಿಂಗಸ್ಥಾನ ಅಥವಾ ಅರುಣಾಚಲ ಇಲ್ಲಿ ನನ್ನನ್ನು ಸ್ಮರಣೆ ಮಾಡಿದ ಮಾತ್ರದಲ್ಲಿ ಮಾನವನ ಮುಕ್ತಿಯನ್ನು ಹೊಂದುವನು ಅಂಥೇಳಿ ಮುಕ್ತಿರ್ಭವತಿ ದೇಹಿನಾಂ ಹತ್ರ ಸಂಸ್ಮೃತಿ ಮಾತ್ರೇಣ ತಸ್ಮನ್ ಮಹತ್ತರಂ ಇದು ಕ್ಷೇತ್ರಮತ್ಯಂತ ಶೋಭನ ಸರ್ವಕಲ್ಯಾಣ ಸಂಪೂರ್ಣ ಸರ್ವಕ್ತಿಕರಂ ಶುಭಂ ತಸ್ಮತ್ ಮಹತ್ತರಂ ಇದು ಹೀಗಾಗಿ ಅತ್ಯಂತ ಮಹತ್ತರವಾದಂತಹ ಈ ಕ್ಷೇತ್ರ ಅತ್ಯಂತ ಶೋಭನ ಅತ್ಯಂತ ಶೋಭಮಯ ಮಾನವ ಶ್ರೇಷ್ಠವಾಗಿದೆ ಮನೋಹರವಾಗಿದೆ ಸರ್ವಕಲ್ಯಾಣ ಸಂಪೂರ್ಣ ಎಲ್ಲ ಮಂಗಳ ಮಂಗಳಕರ ವಿಚಾರಗಳೇನಿದೆ ಅದೆಲ್ಲದರಿಂದ ಕೂಡಿರುವಂಥದ್ದು ಈ ಕ್ಷೇತ್ರ ಸರ್ವಲ್ಯಾಣ ಸಂಪೂರ್ಣ ಸರ್ವಕ್ತಿಕರಂ ಶುಭಂ ಎಲ್ಲರಿಗೂ ಕೂಡ ಮುಕ್ತಿಯನ್ನು ಕೊಡುವಂತಹ ಶುಭತಮವಾದಂಥ ಕ್ಷೇತ್ರ ಅರುಣಾಚಲ ಅಂತೇಳಿ ಹೇಳ್ತಾನೆ ಅರ್ಚಯತ್ ಮಾಮಿಂಗೇ ಲಿಂಗಿನಮೀಶ್ವರಂ ಸಾಲ ಲೋಕ್ಯಂಚ ಸಾಮೀಪ್ಯಂ ಸಾರೂಪ್ಯಂ ಸ ಅಷ್ಟಿರೇವ ಅತ್ರ ಇಲ್ಲಿ ಈ ಲಿಂಗದಲ್ಲಿ ಲಿಂಗೇ ಮಾಮಿಂಗೇ ಲಿಂಗಿನಂ ಈಶ್ವರಂ ಲಿಂಗಿಯಾದಂಥ ಲಿಂಗಾಭಿಮಾನಿಯಾದ ನಾನೇ ಈಶ್ವರನೆಂದು ಸೃಷ್ಟಿಯ ಮೊದಲಾದ ಐದು ಕ್ರಿಯೆಗಳನ್ನು ಮಾಡುವವನು ಎಂದು ಧ್ಯಾನಿಸಿ ಅರ್ಚಿಸಿದರೆ ಆ ಐದು ಕ್ರಿಯೆಗಳಿಗೆ ಅನುಸಾರವಾಗಿ ಸಾಲೋಕ್ಯ ಶಿವಸ ಶಿವನ ಲೋಕದಲ್ಲಿ ವಾಸ ಐದು ಯಾವುದೆಲ್ಲ ಸಾಲೋಕ್ಯ ಸಾಮೀಪ್ಯ ಶಿವನ ಸಮೀಪದಲ್ಲಿ ವಾಸ ಸಾರೂಪ್ಯ ಶಿವನಿಗೆ ಸಮಾನವಾದ ಸ್ವರೂಪವನ್ನು ಹೊಂದುವಂಥದ್ದು ಸಾರೃಷ್ಟಿ ಅಂದರೆ ಶಿವನಿಗೆ ಸಮಾನವಾದ ವೈಭವ ಹ್ಞೂ ಐಶ್ವರ್ಯಾದಿಗಳು ಸಾಯುಜ್ಯ ಅಂದರೆ ಅವನಲ್ಲಿ ಐಕ್ಯವಾಗುವಂಥದ್ದು ಈ ಐದು ವಿಧವಾದ ಮೋಕ್ಷಗಳು ಸಿಗ್ತವೆ ಒಂದೊಂದು ಕ್ರಿಯೆಯಿಂದ ಒಂದೊಂದು ಮುಕ್ತಿ ಸಿಗ್ತದೆ ಅಂತೇಳಿ ಹ್ಞೂ ಇಲ್ಲಿ ಒಂದೊಂದು ಕ್ರಿಯೆಯಿಂದ ಒಂದೊಂದು ಒಂದೊಂದು ಮುಕ್ತಿ ಐದು ವಿಧವಾದ ಮುಕ್ತಿಗಳು ಕೂಡ ಲಭಿಸ್ತವೆ ಯಾವುದು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾರಷ್ಟಿ ಸಾಯುಜ್ಯ ಅಂತೇಳಿ ಯಾರೇ ದೇವತೆಗಳಿರ ನೀವು ಸಹ ಎಲ್ಲರೂ ಈ ಲಿಂಗದಲ್ಲಿ ನನ್ನನ್ನು ಪೂಜಿಸಿ ಸಕಲ ಇಷ್ಟಾರ್ಥಗಳನ್ನು ಪಡೆಯಿರಿ ಅಂತೇಳಿ ಈಶ್ವರ ಹೇಳ್ತಾನೆ ಸಾಯುಜ್ಯಮಿತಿ ವಂಚ ಇತೇ ಫಲಂ ಮತ ಸರ್ವರ್ವೇ ಸಕಲಂ ಪ್ರಾಪ್ಸ್ಯಥಾಶು ಮನೋರಥಂ ನಂದಿಕೇಶ್ವರು ವಾಚ ಅಂಥೇಳಿ ಮುಂದೆ ನಂದಿಕೇಶ್ವರ ಹೇಳ್ತಾನೆ ಇದೀಗ ಇತ್ಯನುಗೃಹ್ಯ ಭಗವಾನ್ ವಿನೀತೌ ವಿಧಿ ಮಾಧವೌ ಈ ರೀತಿಯಾಗಿ ವಿನೀತರಾದಂತಹ ಬ್ರಹ್ಮ ವಿಷ್ಣುಗಳನ್ನು ಅನುಗ್ರಹಿಸಿ ಭಗವಂತನು ಯತ್ ಪೂರ್ವ ಪ್ರಹತಂ ಯುದ್ಧೇ ತಯೋ ಪರಸ್ಪರಂ ಆ ಬ್ರಹ್ಮವಿಷ್ಣುಗಳ ಯುದ್ಧ ಮಾದಲ್ಲಿ ಮಡಿದಿರತಕ್ಕಂಥ ಸೈನ್ಯವನ್ನು ತನ್ನ ಶಕ್ತಿಯಿಂದ ಅಮೃತಧಾರೆಯಿಂದ ಬದುಕಿಸ್ತಾನೆ ತದುಪಯತ್ ಅತ್ಯರ್ಥಂ ಸ್ವಶಕ್ತ ಅಮೃತಧಾರ ಯೋರ್ ಮೌಢ್ಯಂಚ ವೈರಂಚ ವ್ಯಾಪನೀತು ವುವಾಚತವೋ ಅವರ ಅಜ್ಞಾನವನ್ನು ಈ ದೇವರ ದೇವ ಅಂದರೆ ಬ್ರಹ್ಮ ವಿಷ್ಣುಗಳ ಒಂದು ಅಜ್ಞಾನವನ್ನು ಹಾಗೆ ಬೆಂಬಲಿಗರ ಅದನ್ನು ಅಜ್ಞಾನವನ್ನು ಹೋಗಲಾಡಿಸೋದಕ್ಕಾಗಿ ಹೇಳ್ತಾನೆ ಶಿವ ತಯೋರ್ ಮೌಢ್ಯಂಚ ವೈರಂಚ ಅವನು ವೈರ್ಯವನ್ನು ಕೂಡ ಹೋಗಲಾಡಿಸಲಿಕ್ಕೋಸ್ಕರವಾಗಿ ವ್ಯಾಪನೀತು ಅಪನೀತು ಉವಾಚ ಹೇಳ್ತಾನೆ ಸೊ ಆ ಶಕ್ತಿಯ ಅಮೃತಧಾರೆಯ ತನ್ನ ಅಮೃತಧಾರೆಯ ಶಕ್ತಿಯಿಂದ ಇವರನ್ನು ಬದುಕಿಸಿ ಆಮೇಲೆ ಅವರು ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ಹೀಗೆ ಹೇಳ್ತಾನೆ ಸಕಲಂ ನಿಷ್ಕಲಂಚೇತಿ ಸ್ವರೂಪದ್ವಯಮಸ್ತಿಮೇ ನಸ್ ನಾಣ್ಯಸ್ಥ ಕಸ್ಯ ಚಿತ್ತಸ್ಮನ್ಯರ್ವೋಪ್ಯ ನೀಶ್ವರ ಹೋ ಸಕಲ ಅಂತ ಎರಡು ರೂಪ ಇದೆ ದೇವರಿಗೆ ಭಗವಂತನಿಗೆ ಅದೇ ವಿಷ್ಣು ಬ್ರಹ್ಮರೇ ಕೇಳಿ ನನಗೆ ಸಾಕಾರವು ನಿರಾಕಾರವಾದಂಥ ಎರಡು ರೂಪಗಳಿವೆ ಇನ್ನು ಯಾರಿಗೂ ಕೂಡ ಈ ರೂಪ ಇಂಥದ್ದಿಲ್ಲ ಆದ ಕಾರಣ ನನ್ನ ಹೊರತು ಮಿಕ್ಕವರೆಲ್ಲರೂ ಎಲ್ಲರೂ ಕೂಡ ಅನೀಶ್ವರರು ಈಶ್ವರರಲ್ಲ ಅಂತೇಳಿ ಹೇಳ್ತಾನೆ ಈಶ್ವರ ಅಂದರೆ ಒಡೆಯ ಇವರು ಅವರೆಲ್ಲ ಒಡೆಯರಲ್ಲ ಉಳಿದವರು ಅಂತೇಳಿ ಪುರಸ್ತಾತ್ ಸ್ತಂಭರೂಪೇಣ ಪಶ್ಚಾದ್ರೂಪೇಣ ಚಾರ್ಭಕೋ ಬ್ರಹ್ಮತ್ವ ನಿಷ್ಕಲಂ ಪ್ರೋಕ್ತಂ ಈಶತ್ವ ಸಕಲಂ ತಥ ಮೊದಲು ಪುರಾ ಅಂದ್ರೆ ಪುರಸ್ತಾತ್ ಸ್ತಂಭರೂಪೇಣ ಪಶ್ಚಾದ ರೂಪೇಣ ಚ ಅರ್ಭಕೌ ಮೊದಲು ಸ್ತಂಭರೂಪದಿಂದ ನಿನ್ನ ನಿರಾಕಾರ ಬ್ರಹ್ಮಸ್ವರೂಪವು ಪ್ರಕಟಿಸಲ್ಪಟ್ಟಿತು ಬ್ರಹ್ಮತ್ವ ನಿಷ್ಕಲಂ ಪ್ರೋಕ್ತಂ ಈಶತ್ವ ಸಕಲಂ ತಥ ಅಂದರೆ ಎರಡನೇದಾಗಿ ಈ ನನ್ನ ಪ್ರತ್ಯಕ್ಷವಾಗಿರೋ ರೂಪದಿಂದ ಈಶ್ವರ ರೂಪವಾದ ಸಾಕಾರ ಸ್ವರೂಪವು ನಿಮಗೆ ಗೋಚರವಾಯಿತು ಅಂತೇಳಿ ಹೇಳ್ತಾರೆ ಮಮವ ಸಂಸನ್ ನ ಮದನ್ಯಸ ಕಸಚಿತ್ ತಸ್ಮೀಷತ್ವನ್ಯಾಂ ಯುವರ ಕ್ವಚಿತ್ ಹೀಗೆ ಸಾಕಾರ ನಿರಾಕಾರ ಎರಡು ಸ್ವರೂಪಗಳು ನನಗೊಬ್ಬನಿಗೆ ಮಾತ್ರ ಇರು ಮಮವ ಸಂಸನ್ಯ ಕಸಚಿತ್ ತಸ್ವಾಂ ಯುವರ ಕ್ವಚಿತ್ರಿ ಅಂದರೆ ಹೀಗಿರುವ ಕಾರಣ ಯಾವುದು ನಿರಾಕಾರ ಸಾಕ ಎರಡೂ ರೂಪ ಇರುವಂಥದ್ದು ಶಿವನಿಗೆ ಮಾತ್ರ ಇನ್ಯಾಗಿಲ್ಲ ಆದ ಕಾರಣ ಈಶ್ವರತ್ವವು ನಿಮಗಾಗಲಿ ಇತರ ದೇವತೆಗಾಗಲಿ ಇಲ್ಲ ಅಂತೇಳಿ ಹೇಳ್ತಾನೆ ಈ ತತ್ವವನ್ನು ತಿಳಿಯದೆ ನೀವು ನಾನೇ ಈಶ್ವರನ ನಾನೇ ಈಶ್ವರನ ಎಂಬ ದುರಹಂಕಾರದಿಂದ ಈ ನಿಮ್ಮ ಅಹಂಕಾರವನ್ನು ಹೋಗಲು ರಾಯಿಸಲು ನಾನು ಈ ರಣಭೂಮಿಯಲ್ಲಿ ನಿರಾಕಾರದ ಸ್ತಂಭರೂಪದಿಂದ ಆವಿರ್ಭವಿಸಿದೆ ಅಂತೇಳಿ ಶಿವ ಹೇಳ್ತಾನೆ ಆದ್ದರಿಂದ ಈ ನಿಮ್ಮ ಅಹಂಕಾರವನ್ನು ತೇಜಿಸಿ ಶಿವನಾದ ನಾನೇ ಈಶ್ವರದಿಂದಲೂ ತಿಳಿಯಿರಿ ಈಶ್ವರನಾದ ನನ್ನ ಅನುಗ್ರಹದಿಂದಲೇ ಲೋಕದಲ್ಲಿ ಸಕಲ ವಸ್ತುಗಳು ಪ್ರಕಾಶಿಸುತ್ತಲೇ ಇರುವವು ನನ್ನ ಅನುಗ್ರಹವಿಲ್ಲದಿದ್ದರೆ ಯಾವ ವಸ್ತುಗಳು ಇರಲಾರವು ಅಂತೇಳಿ ಹೇಳ್ತಾನೆ ಅಂದರೆ ಇಲ್ಲಿ ಮೂವತ್ತ ಮೂರನೇ ಶ್ಲೋಕ ತದ ಜ್ಞಾನ ವಾಮ ವೃತ್ತ ಈಶಮ ಮಹಾದ್ಭುತ ತನ್ ನಿರಾಕರ್ತಮತ್ರಣಕ್ಷ ಅಂದರೆ ಈಗ ನಾವೇಳ್ತ ಮಮ ಸಂಸಿದ್ಧ ಸಾಕಾರ ನಿರಾಕ ಎರಡು ಕೂಡ ನಂದೆ ರೂಪ ನಿಮಗಿಲ್ಲ ತದ್ಞಾನ ವಾಂ ವೃತ್ತ ಈಶಮನ ಮಹಾದ್ಭುತ ಆ ಬಗೆಗಿನ ಜ್ಞಾನ ನಿಮಗಿಲ್ಲದೆ ಹೋಗಿ ನೀವೇ ಈಶ್ವರನಾಗಬೇಕು ಎನ್ನತಕ್ಕಂತಹ ಒಂದು ಅದ್ಭುತವಾದ ಯುದ್ಧವನ್ನು ಮಾಡಿದರೆ ಅದಕ್ಕಾಗಿ ತನ್ನ ನಿರಾಕರ್ತಂ ಆ ಒಂದು ಪ್ರಯತ್ನವನ್ನು ನಿರಾಕರಿಸಲಿಕ್ಕೋಸ್ಕರವಾಗಿ ಅತ್ತೈವ ಅತ್ರೈವ ಮುಕ್ತಿತೋಹಂ ಇಲ್ಲಿಯೇ ಈ ರೀತಿಯಾಗಿ ನಾನು ಪ್ರತ್ಯಕ್ಷನಾದೆ ಮಹಾಲಿಂಗ ಜ್ಯೋತಿರ್ಲಿಂಗ ರೂಪಿಯಾಗಿ ರಣಕ್ಷಿತವು ರಣಭೂಮಿಯಲ್ಲಿ ಅಂತೇಳಿ ತ್ಯಜ ತಮ್ಮ ಮಾನ ಆತ್ಮೀಯಂ ತ್ಯಜ ತಮ್ಮ ಆತ್ಮೀಯಂ ಆತ್ಮೀಯ ಮಾನ ಅಂದರೆ ಅಹಂಕಾರ ದುರ ದುರಹಂಕಾರವನ್ನು ತ್ಯಜಿಸಿರಿ ಮಯಿಷೇ ಕುರು ತಮ್ಮ ಮತಿ ಈಶ್ವರ ಸರ್ವಸ್ವಾ ನಾನೇ ಸರ್ವಸ್ವ ನಾನೇ ಪರಮೇಶ್ವರ ಶಿವ ಶಿವನೇ ಪರಮೇಶ್ವರ ಅಂಥೇಳಿ ತಿಳಿಯಿರಿ ಮತ್ ಪ್ರಸಾದೀನ ಲೋಕೇಶು ಸರ್ವೋಪ್ಯರ್ಥಪ್ರಕಾಶ ತೇ ನನ್ನ ಪ್ರಸಾದದಿಂದಲೇ ಅನುಗ್ರಹದಿಂದಲೇ ಲೋಕದಲ್ಲಿ ಎಲ್ಲ ಕೂಡ ಎಲ್ಲ ವಿಚಾರಗಳ ಅರ್ಥ ಆದಿಗಳು ಎಲ್ಲವೂ ಕೂಡ ಪ್ರಕಾಶಿಸುತ್ತದೆ ಅಂಥೇಳಿ ಅಲ್ಲಿ ಹೇಳ್ತಾರೆ ಹೀಗೆ ಗುರುತಿಂಜಕ ಪ್ರಮಾಣ ಪುನಃ ಪುನಃ ಬ್ರಹ್ಮತತ್ವಮಿ ಗೂಢಂ ಭವತ್ ಪ್ರೀತ್ಯ ಭಣಾಮ್ಯಹಂ ನಿಮ್ಮ ಬಗೆಗಿನ ಪ್ರೀತಿಯಿಂದ ನಾನೀಗ ಹೇಳ್ತಾ ಇದ್ದೇನೆ ಬ್ರಹ್ಮತತ್ವವಿದಂ ಗೂಢ ಬ್ರಹ್ಮತತ್ವ ಎಂತಕ್ಕಂಥದ್ದು ತುಂಬ ಗೂಢವಾದ್ದು ರಹಸ್ಯವಾದ್ದು ಗಹನವಾದದ್ದು ಗುರುಕ್ತಿರ್ ಗುರುಕ್ತಿರ್ವ್ಯಂಜಕಂ ತತ್ರ ಗುರು ಉಪದೇಶವು ನನ್ನ ಬ್ರಹ್ಮಸ್ವರೂಪವನ್ನು ವಿಷದಪಡಿಸುತ್ತದೆ ಉಪ ನಿಷತ್ ಅಂತ ಹೇಳಿದರೆ ಅದೇ ಗುರುವಿನಿಂದ ವಿದ್ಯೆಯನ್ನು ಶಿಷ್ಯ ಅಲ್ಲಿ ನೇರವಾಗಿ ಉಪ ಅಂದರೆ ಸಮೀಪೆ ನಿಷತ್ ನಿಷೀಧತಿ ಉಪವಿಷತಿ ಕುಳಿತುಕೊಂಡು ಸಮೀಪದಲ್ಲಿ ಇದ್ದುಕೊಂಡು ಅವನು ವಿಶೇಷವಾಗಿ ಗುರುವಾಕ್ಯವನ್ನು ಆಲಿಸಿ ಕೇಳಿ ಶ್ರವಣ ಮನನ ನಿಧ್ಯಾಸನಾದಿಗಳ ಮೂಲಕ ಅರ್ಥೈಸುವಂಥದ್ದು ವಿಚಾರವನ್ನು ಬ್ರಹ್ಮತತ್ವವನ್ನು ಅದು ಉಪನಿಷತ್ತು ಅಂತೇಳಿ ಹೀಗೆ ಅದೇ ಗುರು ಉಕ್ತಿಯೇ ಪ್ರಮಾಣ ಪುನಃಪುನಃ ಬ್ರಹ್ಮತತ್ವಮಿದಂ ಗೂಢತ್ ಪ್ರೀತ್ಯ ಭಣಾಮ್ಯಹಂ ಅಹಮೇವ ಪರಬ್ರಹ್ಮ ಮತ್ಸ್ವರೂಪಂ ಕಲಾಕಲಂ ನಾನೇ ಪರಬ್ರಹ್ಮನು ನನ್ನ ಸ್ವರೂಪವು ಕಲ ಅಕಲ ಅಂದರೆ ನಿಷ್ಕಲ ಅಂತೇಳಿ ಸಕಾಲ ನಿಷ್ಕಲ ಎರಡೂ ಹೌದು ಸಾಕಾರವೂ ಹೌದು ನಿರಾಕಾರವೂ ಹೌದು ಬ್ರಹ್ಮತ್ವದಿಂದ ನಾನೇ ಈ ನಾನೇ ಬ್ರಹ್ಮನಾಗಿರುವುದರಿಂದ ಅಂದರೆ ಪರಬ್ರಹ್ಮನಾಗಿರುವುದರಿಂದ ಕೃತ್ಯಮೇ ಅನುಗ್ರಹಾದಿ ನನಗೆ ಈ ಕೃತ್ಯಗಳು ಯಾವುದು ಅನುಗ್ರಹಾದಿಗಳು ಆರು ಐದು ಪಂಚಕೃತ್ಯಗಳು ನನ್ನದೇ ಅಂತೇಳಿ ಹೇಳ್ತಾನೆ ನನಗೊಬ್ಬನಿಗೆ ಇರತಕ್ಕಂಥದ್ದು ಅಂತೇಳಿ ಶಿವ ಅನುಗ್ರಹ ಮೊದಲಾದಂತಹ ಐದು ಕ್ರಿಯೆಗಳನ್ನು ನಾನೇ ಮಾಡ್ತೇನೆ ಯಾವುದೆಲ್ಲ ಅದು ಸೃಷ್ಟಿ ಸ್ಥಿತಿ ಸಂಹಾರ ಅಥವಾ ಲಯ ಆಮೇಲೆ ನಿಗ್ರಹ ಅನುಗ್ರಹ ಅಂಥೇಳಿ ಈ ಐದು ಪಂಚಕೃತ್ಯಗಳು ಅಂಥೇಳಿ ಪಂಚಕೃತ್ಯ ಪರಾಯಣ ಅಂಥೇಳಿ ಬಹುಶಃ ಲಲಿತ ಸಹಸ್ರನಾಮದಲ್ಲಿ ಬರ್ತದೆ ಪಾರ್ವತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಅಂದರೆ ಲಲಿತಾಂಬಿಕೆಯ ಬಗ್ಗೆ ಹೀಗೆ ಬ್ರಹ್ಮ ಬೃಹತ್ವಾದು ಬ್ರಹ್ಮಣತ್ವಾಚ್ಚ ಬ್ರಹ್ಮಾಹಂ ಬ್ರಹ್ಮಕೇಶವವು ಸಮತ್ ಸಮಪಕತ್ವಚ ತಥೈವಾತ್ಮಹಮರ್ಭಕವೂ ನೋಡಿ ಬ್ರಹ್ಮಕೇಶವರೇ ಬ್ರಹ್ಮವಿಷ್ಣುಗಳೇ ಕೇಳಿರಿ ನಾನು ಹೇಗೆ ಬ್ರಹ್ಮ ಅಂತೇಳಿ ಅನಿಸಿದ್ದು ಶಿವ ಹೇಳುವಂಥದ್ದು ಬೃಹತ್ವಾದು ಬ್ರಹ್ಮಣತ್ವಾ ನಿರಾಕಾರವಾದಂತಹ ದೊಡ್ಡ ಸ್ವರೂಪ ಆಗಿರುವುದರಿಂದಲೂ ಆಮೇಲೆ ಮನುಷ್ಯಾದಿ ಶರೀರಗಳಲ್ಲಿ ಜೀವರೂಪದಿಂದ ಆವಿರ್ಭವಿಸುವುದರಿಂದಲೂ ಅಂದರೆ ವಿಸ್ತಾರಗೊಳ್ಳುವುದರಿಂದಲೂ ಒಬ್ಬನೇ ಒಬ್ಬ ಇದ್ದವನು ಇದ್ದವನು ಸೃಷ್ಟಿ ರೂಪದಲ್ಲಿ ವಿಸ್ತಾರಗೊಂಡಂಥದ್ದು ಬೃಹ್ಮಣ ಬೃಹತ್ವಾತ್ ಬೃಹ್ಮಣತ್ವಾತ್ ವಿಸ್ತಾರ ಹ್ಞೂ ತನು ವಿಸ್ತಾರವಾಗಿ ತನಯ ಅಂತೇಳಿ ಹೇಳಿದಾಗೆ ಶಿವನ ತನೆಯರು ಮಕ್ಕಳು ನಾವೆಲ್ಲ ಭಗವಂತನ ಹೀಗೆ ಸೃಷ್ಟಿ ರೂಪದಲ್ಲಿ ವಿಸ್ತಾರಗೊಂಡಂಥವನು ಹಾಗೆ ಬೃಹತ್ತಾಗಿರ್ತಕ್ಕಂಥವನು ಇದರಿಂದಾಗಿ ಅವನು ಬ್ರಹ್ಮ ಸಮತ್ವ ವ್ಯಾಪಕತ್ವಚ ಹಾಗೆ ಸರ್ವ ಸಮಾನ ಹಾಗೆ ಅಂದರೆ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಹ್ಞೂ ಹಂಚಿರು ಹಬ್ ಪಸರಿಸಿರತಕ್ಕಂಥವನು ಹಬ್ಬಿ ಹರಡಿರಲ್ಲಿ ಎಲ್ಲದರಲ್ಲೂ ಕೂಡ ಆಮೇಲೆ ವ್ಯಾಪಕತ್ವಚ ವ್ಯಾಪಕತ್ವ ವ್ಯಾಪಿಸಿ ಇರತಕ್ಕಂಥದ್ದು ವ್ಯಾಪನಶೀಲ ಗುಣ ಅದಕ್ಕೆ ವಿಷ್ಣು ಅಂತೇಳಿ ಹೇಳ್ತಾರೆ ಹಾಗಾಗಿ ಈ ಹೆಸರುಗಳು ಕೇವಲ ಯಾವುದು ಆ ಒಂದು ಗುಣವನ್ನು ಸೂಚಿಸುವಂಥದ್ದು ವ್ಯಾಪನಾದ್ ವಿಷ್ಣು ರೀತ್ಯಾಹು ಹೂ ಅಂತೇಳಿ ರಮಣಾದ ರಾಮ ಕರ್ಷಣಾದ ಕೃಷ್ಣಃ ರಮಣಾದ ರಾಮ ವ್ಯಾಪನಾದ ವಿಷ್ಣು ಹೂ ಅಂತೇಳಿ ಹ್ಞೂ ಆಕರ್ಷಣಾ ಶಕ್ತಿ ಆಕರ್ಷಣೆ ಇರ್ಬೋದು ಹ್ಞೂ ಅದನ್ನು ಕೃಷ್ಣ ಅಂಥೇಳಿ ಹಾಗೆ ರಮಣಾಥ್ ಅಂದರೆ ರಮಮಾಣ ಸದಾ ಆನಂದವನ್ನು ಉಂಟು ಮಾಡೋದು ರಾಮ ಅಭಿರಾಮ ಅಂತೇಳಿ ಹೇಳಿದಾಗಿ ಅಭಿರಾಮಿ ಅಂತ್ ಅಂಥೇಳಿ ಆನಂದವನ್ನು ಉಂಟು ಮಾಡುವ ಆಮೇಲೆ ವ್ಯಾಪನಾ ವಿಷ್ಣು ವ್ಯಾಪಿಸಿರುವಿಕೆ ಜಗತ್ತೆಲ್ಲ ವ್ಯಾಪಿಸಿರುವುದರಿಂದ ವಿಷ್ಣು ಅಂತೇಳಿ ಹೇಳುವ ಹೆಸರು ಭಗವಂತನಿಗೆ ಇರತಕ್ಕಂಥದ್ದು ಅಂತೇಳಿ ಅದು ಬೇರೆ ಬೇರೆ ಎಲ್ಲ ತಾತ್ವಿಕವಾಗಿ ಪಾರಮಾರ್ಥಿಕವಾಗಿ ಅದು ಬೇರೆ ಬೇರೆ ಆಕಾರವನ್ನು ಹೇಳುವಂಥದ್ದಲ್ಲ ಭಗವಂತನ ಬೇರೆ ಬೇರೆ ಗುಣವನ್ನು ಹೇಳುವಂಥ ಗುಣವಾಚಕಗಳು ಭಗವಂತನ ಹೆಸರುಗಳು ನಾನಾ ರೂಪಗಳು ಅಂಥೇಳಿ ಎಲ್ಲ ನಾನಾ ಗುಣವಾಚಕಗಳು ಅಂಥೇಳಿ ಆ ರೀತಿ ಕೂಡ ನಾವು ಅರ್ಥೈಸಬಹುದು ಹಾಗಾಗಿ ಆ ರೀತಿ ನಾವು ತಿಳಿದರೆ ಬೇರೆ ಬೇರೆ ಅಲ್ಲ ಅಂಥೇಳಿ ಗೊತ್ತಾಗ್ತದೆ ವಿಷ್ಣು ಬೇರೆಯಲ್ಲ ಬ್ರಹ್ಮ ಬೇರೆ ಅಲ್ಲ ಅಂಥೇಳಿ ಶಿವ ಬೇರೆ ಅಲ್ಲ ಯಾಕಂದರೆ ಶಿವ ಅಂದರೆ ಕಲ್ಯಾಣ ಗುಣ ಈಶ್ವರ ಅಂದರೆ ಒಡೆಯ ಅವನ ಗುಣವನ್ನು ಹೇಳುವಂಥದ್ದು ಭಗವಂತ ಒಬ್ಬನೇ ಅವನು ಈಶ್ವರನೂ ಹೌದು ವಿಷ್ಣುವು ಹೌದು ಬ್ರಹ್ಮನೂ ಹೌದು ಅಂತೇಳಿದರೆ ಬ್ರಹ್ಮ ಅಂದರೆ ಬೃಹತ್ವ ಅತ್ಯಂತ ದೊಡ್ಡವನವ ಹಾಗೆ ಬ್ರಹ್ಮಣ ಅಂದರೆ ಅತ್ಯಂತ ವಿಸ್ತಾರವಾಗಿ ಹಬ್ಬಿರ್ತಕ್ಕಂಥವನು ವ್ಯಾಪಿಸಿರ್ತಕ್ಕಂಥವನು ವಿಸ್ತರಿಸಿರ್ತಕ್ಕಂಥವನು ವಿಷ್ಣು ಅಂತೇಳಿದರೆ ವ್ಯಾಪಕತ್ವ ವ್ಯಾಪನಶೀಲತೆ ಆಮೇಲೆ ಮತ್ತು ಪ್ರವೇಶಿಸುವ ವಿಷ ಪ್ರವೇಶನೇ ಜಗತ್ತನ್ನೆಲ್ಲ ಪ್ರವೇಶಿಸಿ ಚೈತನ್ಯಶೀಲವನ್ನು ಮಾಡಿದ್ದಾನೆ ಈ ಜಡವಾದ ಜಗತ್ತನ್ನು ಪ್ರಕೃತಿಯನ್ನು ಚಲನಶೀಲವಾಗಿ ಗತಿಶೀಲವಾಗಿ ಚೈತನ್ಯಶೀಲವಾಗಿ ಸಕ್ರಿಯವಾಗಿ ಮಾಡಿದಂಥವನು ಸೃಷ್ಟಿ ಪ್ರಕ್ರಿಯೆಯನ್ನು ಸೃಷ್ಟಿಯನ್ನು ಸ್ಥಿತಿ ಆಮೇಲೆ ಅಂದರೆ ಜೀವಂತವಾಗಿ ಇಟ್ಟಂತವನು ಇಟ್ಟವನು ಲಯ ಸಂಹಾರ ಅದು ಈಶ್ವರ ಅಂತೇಳಿ ಆಯಿತು ಜಗದೊಡೆಯ ಹೀಗೆ ಇದು ಭಗವಂತನದೇ ಒಂದೊಂದು ಗುಣ ಹಾಗೆ ಅದಕ್ಕೆ ಅವನಿಗೆ ಆ ಹೆಸರು ಬಂತು ಈಶ್ವರ ಅಂದರೆ ಈಶ್ ಎಲ್ಲರನ್ನ ತನ್ನ ವಶದಲ್ಲಿಟ್ಟುಕೊಂಡವ ಅಂಥೇಳಿ ಹಾಂ ಶಿವ ಅಂತೇಳಿದ್ರು ಹಾಗೆ ವಶ ಶಿವ ಅಂಥೇಳಿ ಶಿವ ಕಾಂತವು ಅಂತ ಹೇಳ್ತಾರೆ ವಶ ವಶ ಕಾಂತವು ಶಿವ ಅದರ ಧಾತು ಅಂತ ಹೇಳ್ತಾರೆ ಕಾಂತಿ ಅಂದರೆ ಆಕರ್ಷಣೆ ಕಾಂತ ಕಾಂತಿ ಅಲ್ಲ ಕಾಂತ ಅಂದರೆ ಆಕರ್ಷಣೆ ಕಾಂತ ಶಕ್ತಿ ಅಂತೇಳಿದರೆ ಅಯಸ್ ಕಾಂತ ಹ್ಞೂ ಅಯಃ ಅಂದರೆ ಕಬ್ಬಿಣ ಕಬ್ಬಿಣವನ್ನು ಶಕ್ತಿ ಇದು ಕಾಂತ ಅಂತ ಹೇಳಿದರೆ ಇಡೀ ಜಗತ್ತನ್ನೇ ತನ್ನ ವಶದಲ್ಲಿಟ್ಟುಕೊಂಡು ಅಂಥವು ಹೀಗೆ ಅದು ಒಬ್ಬನೇ ದೇವನ ಅಂದರೆ ಪರಬ್ರಹ್ಮತತ್ವ ಏನಿದೆ ಪರತತ್ವ ಅದರದ್ದೇ ಬೇರೆ ಬೇರೆ ಗುಣವಾಚಕಗಳು ಹಾಗಾಗಿ ಎಲ್ಲ ಒಂದೇ ಅಂತಕ್ಕಂಥ ಭಾವ ಬೃಹತ್ವಾದ್ ಬ್ರಹ್ಮಣ್ ಬೃಹ್ಮಣತ್ವಾಚ್ಚ ಬ್ರಹ್ಮಾಹಂ ಬ್ರಹ್ಮ ಸಮತ್ವಾದ್ ವ್ಯಾಪಕತ್ವಾಚ್ಚ ತಥೈವ ಆತ್ಮಾಹಮರ್ಭಕವು ಎಲೆ ಮಕ್ಕಳೇ ಹಾಗಾಗಿ ನಾನು ಆತ್ಮನಾಗಿದ್ದೇನೆ ಹೇಗೆ ಸಮತ್ವದಿಂದ ಎಲ್ಲ ಕಡೆ ನಾನು ಸಮನಾಗಿ ವ್ಯಾಪಿಸಿರುವುದರಿಂದ ಹಾಗೆ ವ್ಯಾಪಕತ್ವಾ ವ್ಯಾಪಿಸಿ ಎಲ್ಲ ಕಡೆ ವಿಸ್ತರಿಸಿರುವುದರಿಂದ ಈ ಎರಡು ಗುಣಗಳಿಂದ ಸಮ ಸರ್ವ ಸಮನ ಆದುದರಿಂದಲೂ ಸರ್ವ ವ್ಯಾಪಕನಾದ್ರಿಂದಲೂ ನಾನೇ ಆತ್ಮನು ಅಂತೇಳಿ ಹೇಳ್ತಾರೆ ಅಥ ಸಾತತ್ಯ ಗಮನಿ ಅಂತ ಹೇಳಿದಾಗೆ ಸತತವಾಗಿ ನಿರಂತರವಾಗಿ ಚಲನಶೀಲತೆ ಉಳ್ಳಂತಹದ್ದು ಅನಾ ಆತ್ಮನಃಪರೇ ಸರ್ವೇ ಜೀವ ಯೇವನ ಸಂಶಯ ಅನುಗ್ರಹಾದ್ಯಂ ಸರ್ಗಾಂತಂ ಜಗತ್ಕೃತ್ಯಂ ಚ ಪಂಚಕಂ ಅಂದರೆ ಮಿಕ್ಕವರೆಲ್ಲರೂ ಕೂಡ ಅನಾತ್ಮರು ನಾನೇ ಆತ್ಮನು ಅಂತೇಳಿ ಹೇಳ್ತಾರೆ ಗೊತ್ತಾಯ್ತಲ್ಲ ನಾವು ಆ ರೀತಿ ತಗೊಂಡ್ರೆ ನಾನು ಏನತಕ್ಕಂಥದ್ದು ಬೇರೆ ಯಾವುದು ಅಂದರೆ ನಾನು ನಮ್ಮ ಚೈತನ್ಯ ಶಕ್ತಿ ಅಂತ ಅಲ್ಲ ಅಂಥೇಳಿ ಇಲ್ಲಿ ಆ ರೀತಿ ಹೇಳ್ತಾಯಿದ್ದಾರೆ ಅಂದರೆ ಭಗವಂತನೇ ಅಂತೇಳಿ ಹೇಳುವಂಥ ಒಂದು ಭಾವ ನಮ್ಮೊಳಗಿರುವಂಥದ್ದು ಭಗವಂತ ನಾವು ಶರೀರ ಅಂತೇಳಿ ತಿಳ್ಕೊಂಡ್ರೆ ನಮ್ಮೊಳಗಿರತಕ್ಕಂಥವ್ನ ಯಾರು ಭಗವಂತ ಹಾಗಾಗಿ ನಾನೇ ಆತ್ಮನು ಅಂತೇಳಿ ಶಿವ ಹೇಳ್ತಾನೆ ಮಿಕ್ಕವರಿದ್ದರು ಅನಾತ್ಮರು ಅಂದರೆ ನಾವೆಲ್ಲ ಪಾಂಚಭೌತಿಕ ಶರೀರ ಹ್ಞೂ ನಮ್ಮೊಳಗಿರುವ ಚೈತನ್ಯ ಶಕ್ತಿ ಆ ಪರಮಾತ್ಮ ಹಾಗಾಗಿ ನಾವು ನಶ್ವರ ಅವನೊಬ್ಬನೇ ಶಾಶ್ವತ ಎನ್ನತಕ್ಕಂಥ ಒಂದು ದೃಷ್ಟಿ ಕೂಡ ಇಲ್ಲಿ ನಮಗೆ ಬರ್ತದೆ ನಮ್ಮೊಳಗಿರುವ ಚೈತನ್ಯ ಶಕ್ತಿಯೇ ನಾನು ಅಂಥೇಳಿ ಶಂಕರಾಚಾರ್ಯರು ಹೇಳಿದರು ಅದ್ವೈತ ರೀತ್ಯ ಆತ್ಮವೇ ನಾನು ಈ ದೇಹ ನಾನು ದೇಹನಶ್ವರ ಅಂಥೇಳಿ ಆದರೆ ನಾವು ಈಗ ಲೌಕಿಕವಾದ ವ್ಯಾವಹಾರಿಕವಾದ ದೃಷ್ಟಿಯನ್ನು ನೋಡಿದಾಗ ನಾನು ಕೃಷ್ಣಮೂರ್ತಿ ಅಥವಾ ಇನ್ನೊಬ್ಬರು ಈಶ್ವರ ಇನ್ನೊಬ್ಬರು ಪ್ರಕಾಶ ಹೀಗೊಬ್ಬೊಬ್ರಿಗೊಂದೊಂದು ಹೆಸರು ಇರ್ಬೋದು ಅಂದರೆ ಇದು ಯಾರಿಗೆ ಹೆಸರು ಅಂದರೆ ಆ ಶರೀರಕ್ಕೆ ಅದು ಹೆಸರು ಹೀಗೆ ಆತ್ಮ ಅನಾತ್ಮ ಭಾವ ಈ ರೀತಿಯಾಗಿ ಬರ್ತದೆ ಇಲ್ಲಿ ಅಂದರೆ ಬೇರೆಲ್ಲ ನಶ್ವರ ಅಂತೇಳಿ ಹೇಳಿದರೆ ನಾವು ಏನೂ ಇಲ್ಲ ಅವನೊಬ್ಬನೇ ಇರತಕ್ಕಂತಹದ್ದು ನಾವೆಲ್ಲ ನಶ್ವರ ಅವನೊಬ್ಬನೇ ಶಾಶ್ವತ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಬರ್ತದೆ ಅನಾತ್ಮಾನ ಪರೇ ಸರ್ವೇ ಜೀವ ಏವನ ಸಂಶಯ ಜೀವರೆಲ್ಲ ಅನಾತ್ಮರು ಹಾಗಾಗಿ ಜೀವಾತ್ಮ ಅಂತೇಳಿ ಹೇಳೋದು ನಮ್ಮ ಈ ಶರೀರಕ್ಕೆ ಹಾಗಾಗಿ ಈ ಶರೀರಕ್ಕೆ ಹೆಸರು ಅವರಿಗೆ ಒಂದೊಂದು ಹೆಸರು ಆ ಆತ್ಮಕ್ಕೆ ಹೆಸರಿಲ್ಲ ಯಾಕೆ ಅದು ಪರಮಾತ್ಮ ಹಾಗೆ ಅದೊಂದು ಸತ್ಯ ಅದೇ ಈ ಶರೀರವನ್ನು ಈಗ ಹೇಗೆ ಇಸ್ತ್ರಿಪೆಟ್ಟಿಗೆಗೆ ನಾವು ಕರೆಂಟ್ ಪ್ಲಗ್ ಸಿಕ್ಕಿಸಿ ಆನ್ ಮಾಡಿದಾಗ ಅದು ಬಿಸಿ ಆಗ್ತದೋ ಫ್ಯಾನಿಗೆ ಹೇಗೆ ಸ್ವಿಚ್ ಹಾಕಿದಾಗ ಫ್ಯಾನಲ್ಲಿ ವಿದ್ಯುತ್ ಸಂಚಾರ ಆದ ಮೇಲೆ ಆ ಫ್ಯಾನ್ ತಿರುಗುತ್ತದೆ ಅದೇ ರೀತಿಯಲ್ಲಿ ನಮ್ಮಲ್ಲಿಗೆ ಭಗವಂತ ನಮ್ಮ ಶರೀರಕ್ಕೆ ಒಳಕ್ಕೆ ಪ್ರವೇಶಿಸಿದ ನಂತರ ಶರೀರ ಸಂಚಾರ ಶರೀರದಲ್ಲಿ ಚಟುವಟಿಕೆಗಳು ಜೀವದ ಒಂದು ಕಳೆ ಬರ್ತದೆ ಹಾಗಾಗಿ ನಮ್ಮದು ಪಾಂಚಭೌತಿಕ ಕೇವಲ ಐದು ಆಕಾಶ ಭೂಮಿ ಯಾವುದು ಮಣ್ಣು ಂದರೆ ವಾಯು ಅಗ್ನಿ ನೀರು ಈ ಒಂದು ಪಂಚಭೂತಗಳಿಂದ ಆಗಿರತಕ್ಕಂಥ ಒಂದು ಶರೀರ ಅಷ್ಟೇ ಅದಕ್ಕೆ ಒಂದೊಂದು ಹೆಸರು ಒಬ್ರಿಗೊಂದೊಂದು ಆದರೆ ನಿಜವಾಗಿ ಇರತಕ್ಕಂಥ ಶಾಶ್ವತ ತತ್ವ ಅದು ಪರಬ್ರಹ್ಮ ತತ್ವ ದೇವರು ಆತ್ಮ ಎಂತಕ್ಕಂಥದ್ದು ಪರಮಾತ್ಮ ಅಂತಕ್ಕಂಥದ್ದು ಅದು ಒಂದೇ ಏನತಕ್ಕಂಥದ್ದು ಅಭಿನ್ನ ಅಂತೇಳಿದರೆ ಹಾಗೆ ಆತ್ಮವೇ ಪರಮಾತ್ಮ ಅಂತೇಳಿ ಶಂಕರಾಚಾರ್ಯರು ಹೇಳಿದ್ದು ನಮ್ಮೊಳಗೆ ಇರತಕ್ಕಂಥ ನಾವು ಯಾವುದನ್ನು ಆತ್ಮ ಅಂತೇಳಿ ಹೇಳ್ತೇವೋ ಅದು ಬೇರಾವುದು ಅಲ್ಲ ಅದು ಪರಮಾತ್ಮ ಪರಮಾತ್ಮನೇ ನಮ್ಮೊಳಗಿರತಕ್ಕಂಥದ್ದು ನಾವು ನಮ್ಮ ಶರೀರ ಯಾವುದು ಈಗ ನಾನು ಕೃಷ್ಣಮೂರ್ತಿ ಅಂತೇಳಿ ಹೇಳಿದರೆ ಈ ಶರೀರಕ್ಕೆ ಹೇಳತಕ್ಕಂಥದ್ದು ಕೃಷ್ಣಮೂರ್ತಿ ಅಂತೇಳಿ ಅದರೊಳಗಿರುವ ಆತ್ಮನಿಗಲ್ಲ ಅದರೊಳಗಿರುವ ಆತ್ಮ ಅದು ಪರಮಾತ್ಮನೇ ಹಾಗಾಗಿ ಆತ್ಮಕ್ಕೂ ಪರಮಾತ್ಮನಿಗೂ ಭೇದ ಇಲ್ಲ ಅಂದರೆ ಆ ಪರಮಾತ್ಮನೇ ನಮ್ಮಲ್ಲಿ ಇರತಕ್ಕಂಥದ್ದು ಅದನ್ನು ಆತ್ಮ ಅಂತೇಳಿ ಕರಿತೇವೆ ನಮ್ಮೊಳಗಿರತಕ್ಕಂಥ ಪರಮಾತ್ಮನನ್ನು ಹೇಗೆ ಪರಮಾತ್ಮನನ್ನು ಒಂದು ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಮಹಿಷಮರ್ದಿನಿ ಅಂತ ಹೇಳ್ತೇವೆ ಶ್ರೀಕೃಷ್ಣ ದೇವಸ್ಥಾನ ಶ್ರೀಕೃಷ್ಣ ಅಂತೇಳಿ ಹೇಳ್ತೇವೆ ಉಡುಪಿಯಲ್ಲಿ ಕಾಶಿಯಲ್ಲಿ ಹೋದರೆ ಶಿವ ಅಂತೇಳಿ ಹೇಳ್ತೇವೆ ಹಾಂ ವಿಶ್ವನಾಥ ಅಂಥೇಳಿ ಅಯೋಧ್ಯೆಗೆ ಹೋದರೆ ರಾಮ ಅಂತೇಳಿ ಹೇಳ್ತೇವೆ ಬೇರೆ ಬೇರೆ ಹೆಸರಿನಿಂದ ಪ ಪರಮಾತ್ಮ ಶಕ್ತಿಯನ್ನು ಅದೇ ರೀತಿಯಲ್ಲಿ ಒಬ್ಬೊಬ್ಬನ ಜೀವ್ಯ ಒಬ್ಬೊಬ್ಬ ಜೀವನ ಒಳಗೆ ಇರತಕ್ಕಂತಹ ಅದನ್ನು ಪರಮಾತ್ಮನ ಆತ್ಮ ಜೀವಾತ್ಮ ಅಂತೇಳಿ ನಾವು ಕರಿತೇವೆ ಅಂಥೇಳಿ ಹೇಳ್ತಕ್ಕಂಥದ್ದು ಹಾಗಾಗಿ ಆತ್ಮವೇ ಪರಮಾತ್ಮ ನಾವು ನಶ್ವರ ಪರಮಾತ್ಮನೊಬ್ಬನೇ ಶಾಶ್ವತ ನಾವು ಈ ಜನ್ಮದಲ್ಲಿ ಈ ಹೆಸರಿನಿಂದ ಇದ್ದರೆ ಈ ರೂಪದಿಂದ ಇದ್ದರೆ ಮುಂದಿನ ಜನ್ಮದಲ್ಲಿ ಇನ್ಯಾವುದು ನಮ್ಮ ಕರ್ಮಫಲದ ಮೇಲೆ ಇನ್ನೊಂದು ಜನ್ಮವನ್ನು ಪಡಿತೇವೆ ಯಾವುದೂ ಆಗಿರ್ಬೋದು ಮನುಷ್ಯನೂ ಇರ್ಬೋದು ಪ್ರಾಣಿ ಇರ್ಬೋದು ಏನು ಇರ್ಬೋದು ಹಾಗಾಗಿ ಇದೊಂದು ಅದ್ವೈತದ ಒಂದು ಅದ್ವೈತ ಅಂತ ಹೇಳಿದರೆ ಆ ಪರಮಾತ್ಮ ಎಂತಕ್ಕಂಥದ್ದು ನೀರಿ ನೋಡಿ ಇಲ್ಲಿ ನಮಗೆ ಯಾವುದೇ ಭೇದ ಬರುವುದಿಲ್ಲ ಅದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಈ ರೀತಿ ನಾವು ತಿಳ್ಕೊಂಡಾಗ ಯಾಕಂದರೆ ಎಲ್ಲರ ಒಳಗಿರ್ತಕ್ಕಂಥ ನಂತರ ಯಾಮಿ ಆಗಿರ್ತಕ್ಕಂಥ ಭಗವಂತ ಅನ್ನೋದನ್ನು ಅದ್ವೈತಿಗಳು ಒಪ್ಪಿತಾರೆ ಒಪ್ತಾರೆ ವಿಶಿಷ್ಟಾದ್ವೈತಿಗಳು ಒಪ್ತಾರೆ ದ್ವೈತಿಗಳು ಒಪ್ತಾರೆ ಹಾಗಾಗಿ ಅವನೇ ಸತ್ಯ ಉಳಿದದ್ದೆಲ್ಲ ಮಿಥ್ಯ ಅಂದರೆ ಶಾಶ್ವತ ಅಲ್ಲ ಅಂಥೇಳಿ ಮಿಥ್ಯ ಅಂತೇಳಿ ಹೇಳಿದರೆ ಶಾಶ್ವತ ತತ್ವ ಅಲ್ಲ ಅದು ನಾಶವಿಲ್ಲದ್ದು ಇದು ಎಲ್ಲ ನಾಶ ಆಗ್ತದೆ ಶಾಂತವಾದ್ದು ಜಾನೆ ಮರಣ ಇದ್ದೇ ಇದೆ ಜಾತಸ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಹಾಗೆ ಹಾಗೇ ಸತ್ತವನಿಗೆ ಪುನಃ ಹುಟ್ಟು ಕೂಡ ಶಾಶ್ವತವಾದ ಇದೆ ತಸ್ಮಾದ ಅಪರಿಹಾರ್ಯ ಇರ್ತಿ ನ ತ್ವ ಶೋಚಿತ ಕೃಷ್ಣ ಹೇಳ್ತಾನೆ ಗೀತೋಪದೇಶದಲ್ಲಿ ಹಾಗಾಗಿ ಇದು ಅಪರಿಹಾರ್ಯ ಪರಿಹಾರವಿಲ್ಲದ್ದು ಹಾಗಾಗಿ ಇದು ಸಮಸ್ಯೆಯೇ ಅಲ್ಲ ಪರಿಹಾರವಿಲ್ಲದ್ದು ಯಾವುದು ಕೂಡ ಸಮಸ್ಯೆ ಅಲ್ಲ ಅದು ಯಥಾರ್ಥ ವಾಸ್ತವಿಕ ಕಟು ಇರುವ ಸತ್ಯ ವಾಸ್ತವಿಕ ಸತ್ಯ ಅದು ಸಮಸ್ಯೆ ಅಂತದನ್ನು ತಿಳಿಬೇಡಿ ಸಮಸ್ಯೆ ಅಂತ ತಿಳಿದರೆ ಮಾತ್ರ ನಮಗೆ ಸಮಸ್ಯೆ ಆಗೋದು ಹಾಂ ಈಗ ನಾವು ಯಾಕೆ ಉದ್ಯೋಗ ಪಡಬೇಕಿದ್ದಕ್ಕೆ ಇದು ಇರುವಂಥದ್ದು ವಸ್ತುಸ್ಥಿತಿಯೇ ಇರುವಂಥದ್ದು ಹಾಗೆ ಹ್ಞೂ ಅಂಥೇಳಿ ಹಾಗಾಗಿ ಹುಟ್ಟು ಸಾವುಗಳು ಅಂತಕ್ಕಂಥ ಈ ಶರೀರಕ್ಕೆಲ್ಲದು ಇನ್ಯಾವುದಕ್ಕೆ ಬರ್ತದೆ ಆದರೆ ಅದರೊಳಗೆ ಚೈತನ್ಯ ಭಗವಂತನೇ ಹಾಗಾಗಿ ನಾನು ನಿಂತಕ್ಕಂಥ ಅಸ್ತಿತ್ವ ಬೇರೆ ಯಾವುದೂ ಇಲ್ಲ ನಾನು ಅಂತೇಳಿ ಈ ಶರೀರ ಇದು ಅಶ್ವರವಾದ್ದು ಮುಂದೆ ಇನ್ನೊಮ್ಮೆ ಇದು ಬಹುಶಃ ಚಾರುವಾಕವಾದಕ್ಕೂ ಕೂಡ ಇದನ್ನೇ ಸ್ವಲ್ಪ ಬೇಸಾಗಿ ಆಧಾರವಾಗಿ ಇಟ್ಟುಕೊಂಡಿರ್ಬೋದು ಚಾರುವಾಕರು ಹೇಳ್ತಾರೆ ಭಸ್ಮಿಭೂತಸ್ ದೇಹಸ್ಯ ಅಂದರೆ ಶರೀರವು ಭಸ್ಮ ಆದಮೇಲೆ ಇನ್ನೇನು ಉಳೀತದೆ ಏನಿಲ್ಲ ಸತ್ತ ಮೇಲೆ ಹಾಗಾಗಿ ಋಣಂಕೃತ್ವ ಘೃತಂ ಪಿ ಇಲ್ಲಿ ಜೀವಂತ ಇರುವಾಗ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತೇಳಿ ಚಾರುವಾಕವಾದ ಲೋ ಅಥವಾ ಲೋಕಾಯತ ವಾದ ಇದು ಬೃಹಸ್ಪತಿ ಉಪದೇಶ ಲೋಕ ಮೋಹನಕ್ಕಾಗಿ ದುಷ್ಟ ತ್ರಿಪುರಾಸುರರ ಮಥನದ ಕಾಲದಲ್ಲಿ ವಿಷ್ಣು ಕೂಡ ಇದನ್ನ ಹೇಳ್ತಾನೆ ಬೃಹಸ್ಪತಿ ನೀತಿ ಅಂತೇಳಿ ಹೇಳ್ತಾರೆ ಇದಕ್ಕೆ ಹಾಗೆಯೇ ಬೃಹಸ್ಪತಿಯ ಧರ್ಮಸೂತ್ರದಲ್ಲಿ ಇದು ಬರ್ತದೆ ಹಾಗೆಯೇ ಇದರಲ್ಲಿ ಕೂಡ ವಿಷ್ಣು ಅಲ್ಲಿ ಚಾರುವಾಕ ಮುನಿಯ ರೂಪದಲ್ಲಿ ಬಂದು ಉಪದೇಶ ಮಾಡುವಂಥದ್ದು ಅಂತೇಳಿ ಕೂಡ ಹೇಳ್ತಾರೆ ಲೋಕಮೋಹಕ್ಕಾಗಿ ಆ ಸುರರನ್ನು ವ್ರತಗಿಡಿಸಲಿಕ್ಕೆ ವ್ರತಗಿಡಿಸದಿದ್ದರೆ ಅವರಂದರೆ ವ್ರತದಿಂದ ಸಿಕ್ಕಿದಂಥ ಫಲದಿಂದ ಗಾಯತ್ರಿ ಮುಂತಾದ ಉಪಾಸನೆ ಮಾಡುವ ಮೂಲಕ ಸಿಕ್ಕಿದ ಆ ಫಲವನ್ನು ಅದರ ಉಪಯೋಗ ಮಾಡ್ತಾಯಿದ್ರು ಆ ಶಕ್ತಿಯನ್ನು ಉಪಯೋಗಿಸಿ ರಾವಣನ ಹಾಗೆ ಹಾಗಾಗಿ ಅವರ ವ್ರತವನ್ನು ತಪ್ಪಿಸಿ ಅವರ ಅದರ ನಂತರ ಅವರನ್ನು ನಿಗ್ರಹ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂಥೇಳಿ ಸುಲಭ ಆಯಿತು ಹಾಗೆಯೇ ಈಗ ನಾವು ಅನಾತ್ಮನ ಅಂತೇಳಿದರೆ ಹಾಗೆ ಹ್ಞೂ ಬಾರಿ ಬಾಕಿ ಎಲ್ಲರೂ ಕೂಡ ಪರಮಾತ್ಮ ಮಾತ್ರ ಆತ್ಮ ಬಾಕಿ ಎಲ್ಲ ಎಲ್ಲರೂ ಕೂಡ ಅನಾತ್ಮರು ಅಂತ ಅಂದರೆ ಒಳಗಿದ್ದಾನೆ ಪರಮಾತ್ಮ ಹ್ಞೂ ಜೀವ ಅಂತೇಳಿ ಹೇಳ್ತಕ್ಕಂಥದ್ದು ಅದು ಹೊರಗಿನದ್ದು ಜೀವಾತ್ಮ ಅಂತೇಳಿ ಹೇಳೋದು ಅಂದರೆ ನಮ್ಮ ಶರೀರ ಅದರೊಳಗೆ ಇರ್ತಕ್ಕಂಥದ್ದು ಪರಮಾತ್ಮ ಹಾಗಾಗಿ ಪರಮಾತ್ಮ ಶಾಶ್ವತ ಆತ್ಮ ಅಂತೇಳಿದ್ರೆ ಪರಮಾತ್ಮ ಅಂತೇಳಿ ಹೇಳುವಂಥದ್ದು ಅನುಗ್ರಹ ಮೊದಲುಗೊಂಡು ಸೃಷ್ಟಿಯ ಪರ್ಯಂತವಾದಂತಹ ಯಾವ ಐದು ಕೃತ್ಯಗಳಿವೆಯೋ ಅನುಗ್ರಹಾದ್ಯಂ ಸರ್ಗಾಂತಂ ಜಗತ್ಕೃತ್ಯಂ ಚ ಪಂಚಕಂ ಈಶತ್ವದೇವ ಮೇ ನಿತ್ಯಂ ಈಶತ್ವದಿಂದಾಗಿ ನನಗೆ ಅದು ನಿತ್ಯವಾದಂತಹದ್ದು ಈ ಐದು ಕೃತ್ಯಗಳು ನ ಮದನ್ಯಸ್ಯ ಕಸ್ಯಚಿತ್ ನಾನಲ್ಲದೆ ಇದು ಇಲ್ಲ ಈ ಒಂದು ಸಾಮರ್ಥ್ಯ ಯಾವುದು ಸೃಷ್ಟಿಸಿ ಲಯ ನಿಗ್ರಹ ಅನುಗ್ರಹ ಪಂಚಕೃತ್ಯಗಳು ಆದವು ಬ್ರಹ್ಮತ್ವ ಬುದ್ಧ್ಯರ್ಥಂ ನಿಷ್ಕಲಂ ಲಿಂಗ ಮುತ್ಥಿತ ಮೊದಲಿಗೆ ಈ ಬ್ರಹ್ಮತ್ವ ಬುದ್ಧಿಯನ್ನು ತಿಳಿಸ್ಲಿಕ್ಕೆ ಹ್ಞೂ ಪರಬ್ರಹ್ಮ ನಾನು ಎಂತಕ್ಕಂಥದ್ದನ್ನು ತೋರಿಸ್ಲಿಕ್ಕೆ ನಿಷ್ಕಲಂ ಲಿಂಗ ನಿರಾಕಾರ ಸ್ವರೂಪ ಅಂತಹ ವನ್ನು ತೋರಿಸ್ಲಿಕ್ಕೆ ಭಗವಂತನ ಸ್ವರೂಪ ನಿರಾಕಾರ ಅಂತೇಳಿ ತೋರಿಸ್ಲಿಕ್ಕೆ ಮೊದಲಿಗೆ ಲಿಂಗ ರೂಪದಲ್ಲಿ ನಾನು ಪ್ರದರ್ಶಿತನ ನನ್ನ ರೂಪವನ್ನು ತೋರಿಸಿದೆ ತಸ್ಮಾದಜ್ಞಾತಮೀಶತ್ವ ವ್ಯಕ್ತ ದ್ಯೋತಯಿತು ಹಿವಾಂ ಆಮೇಲೆ ಯಾರಿಗೂ ತಿಳಿದಂತಹ ನನ್ನ ಈಶ್ವರ ಭಾವವನ್ನು ನಿಮಗಿರು ತೋರಿಸಲಿಕಾಗಿ ಸಾಕಾರವಾದ ಈ ಈಶ್ವರ ಸ್ವರೂಪದಿಂದ ನಿಮ್ಮೆದುರಿಗೆ ಆವಿರ್ಭವಿಸಿದೆ ಸಕಲೋಹ ಮತೋ ಜಾತಃ ತಕ್ಷಣಾತ್ ಆದ್ದರಿಂದ ಸಾಕಾರವಾದ ಈಶ್ವರ ಸ್ವರೂಪವು ನನ್ನಲ್ಲೇ ಇರುವುದು ಅಂತೇಳಿ ತಿಳಿಯಬೇಕು ಸಕಲತ್ವಮತೋ ಜ್ಞೇಯ ಮೀಸತ್ವ ಮೈಸತ್ವರಂ ಯದಿದ ನಿಷ್ಕಲಂ ಸ್ತಂಭಂ ಮೊಮ್ಮ ಬ್ರಹ್ಮತ್ವಬೋಧಕಂ ನನ್ನ ಬ್ರಹ್ಮತ್ವವನ್ನು ಸೂಚಿಸ್ತಕ್ಕಂತಹ ಯಾವ ಈ ನಿರಾಕಾರವಾದ ಸ್ತಂಭ ಲಿಂಗಲಕ್ಷಣಗಳುಳ್ಳದ್ದಾಗಿರುವುದರಿಂದ ಇದು ನನ್ನ ಶಿವಲಿಂಗವಾಗಲಿ ಸಕಲತ್ವಮ ಯಾವುದು ಲಿಂಗಲಕ್ಷಣಯುಕ್ತತ್ವಾ ಲಿಂಗಂ ಭವೆತ್ ಇತ ಇದು ನನ್ನ ಚಿಹ್ನೆ ಇದೇ ಆಗಲಿ ಲಿಂಗ ಅಂದರೆ ಪ್ರತೀಕ ನನ್ನ ವಿಗ್ರಹ ಇದೇ ಶಿವಲಿಂಗ ನನ್ನ ನಿರಾಕಾರ ಬ್ರಹ್ಮತ್ವವನ್ನು ತು ಸೂಚಿಸತಕ್ಕಂಥದ್ದು ಇದು ಆದ ಕಾರಣ ಎಲೆ ಈ ವಸ್ಸ್ರಾದ ಬ್ರಹ್ಮ ವಿಷ್ಣುಗಳೇ ತದಿದಂ ನಿತ್ಯಮ್ಯರ್ಚ್ಯ ಯುವಾಭ್ಯಾಂ ಅತ್ರ ಪುತ್ರಕೂ ಮಕ್ಕಳೇ ಬ್ರಹ್ಮವಿಷ್ಣುಗಳೇ ಆದ ಕಾರಣ ಇಲ್ಲಿ ಈ ಲಿಂಗವನ್ನು ನೀವು ಕೂಡ ನಿತ್ಯವೂ ಪೂಜಿಸಬೇಕು ತದಿದಂ ತಸ್ಮಾತ್ ನಿತ್ಯಂ ಅಭ್ಯರ್ಚ್ಯ ಯುವಾಭ್ಯಾಂ ಅತ್ರ ಪುತ್ರಕು ಮದ ಆತ್ಮಕಮಿದಂ ನಿತ್ಯಂ ಮಮ ಸಾನ್ನಿಧ್ಯ ಕಾರಣಂ ಶಿವಾತ್ಮಕವಾದ್ದಿದು ಈ ಲ ಈ ಶಿವಲಿಂಗ ಯಾವುದಿದೆ ಇದು ನನ್ನ ಸ್ವರೂಪವೇ ಆಗಿದೆ ಮಮ ಸಾನ್ನಿಧ್ಯ ಕಾರಣಂ ನನ್ನ ಸಾಕ್ಷಾತ್ಕಾರವನ್ನು ದೊರಕಿಸಿಕೊಡ್ತಕ್ಕಂಥದ್ದು ಇದು ನನ್ನ ಸಾನ್ನಿಧ್ಯದ ಅನುಭವವನ್ನು ಉಂಟು ಶಿವಲಿಂಗ ಹಾಗಾಗಿ ಶಿವಲಿಂಗ ಇರತಕ್ಕಂಥ ದೇವಸ್ಥಾನ ಶ್ರೇಷ್ಠವಾದ್ದು ಮಹತ್ ಪೂಜ್ಯಮಿದಂ ನಿತ್ಯಮ ಲಿಂಗಿನೋ ಅಂದರೆ ಈ ಲಿಂಗವು ಲಿಂಗಾಭಿಮಾನಿಯ ದೇವತೆಯಾದಂತಹ ಅಭೇದ ದೃಷ್ಟಿಯಿಂದ ಈ ಮಹಾಲಿಂಗವನ್ನು ಪೂಜಿಸಬೇಕು ಮಹತ್ ಪೂಜ್ಯವಿಧಂ ನಿತ್ಯಂ ಅಭೇದಾ ಲಿಂಗಲಿಂಗಿನೋ ಈ ಮತ್ತು ಶಿವಲಿಂಗದ ಅಭಿಮಾನಿಯಾದಂತಹ ಶಿವ ಯಾರಿದ್ದಾನೆ ಲಿಂಗಿ ಲಿಂಗದ ಅಭಿಮಾನಿ ಅದೆರಡು ಒಂದೇ ಅಭೇದ ಎಂತಕ್ಕಂಥ ದೃಷ್ಟಿಯಿಂದ ಶಿವಲಿಂಗವೇ ಶಿವ ಸಾಕ್ಷಾತ್ ಎಂತಕ್ಕಂತಹ ದೃಷ್ಟಿಯಿಂದ ಪೂಜಿಸಬೇಕು ಯತ್ ಪ್ರತಿಷ್ಠಿತ ಯೇನ ಮದೀಯ ತತ್ರ ಪ್ರತಿಷ್ಠಿತ ಸೋಹಮತ್ರ ಪ್ರತಿಷ್ಠೆ ಸೋಹಮ ಪ್ರತಿಷ್ಠೋಪಿ ವತ್ಸಕೌ ಎಲೆ ಮಕ್ಕಳೇ ಬ್ರಹ್ಮವಿಷ್ಣುಗಳೇ ಯತ್ ಪ್ರತಿ ಯೇನ ಈ ರೀತಿಯಾದಂಥ ನನ್ನ ಈ ಶಿವಲಿಂಗವನ್ನು ಯಾರು ಅಥವಾ ಯಾವನಿಂದ ಎಲ್ಲಿ ಪ್ರತಿಷ್ಠಿಸಲ್ಪಡ್ತದೋ ತತ್ರ ಪ್ರತಿಷ್ಠಿತ ಸೋಹಂ ಅಪ್ರತಿಷ್ಠೋಪಿ ವತ್ಸಕೌ ಹ್ಞೂ ಅದೇ ನಾನು ಎಲ್ಲೆಲ್ಲಿ ನಾನು ಪ್ರತಿಷ್ಠಿಸಲ್ಪ ಲಿಂಗ ರೂಪದಲ್ಲಿ ಪ್ರತಿಷ್ಠಿಸಲ್ಪಡ್ತೇನೋ ಅಲ್ಲೆಲ್ಲವೂ ನಾನು ನನ್ನ ಸಾನ್ನಿಧ್ಯ ಇರ್ತದೆ ಪ್ರತಿಷ್ಠಿತನಾಗಿ ನೆಲೆಸಿರ್ತೇನೆ ತತ್ರ ಪ್ರತಿಷ್ಠಿತ ಸಹ ಅಹಂ ಅಪ್ರತಿಷ್ಠೋ ವಿವತ್ಸಕವು ಹ್ಞೂ ಅಂದರೆ ನಾನು ಒಂದೆಡೆಯಲ್ಲಿ ಇರೋನಲ್ಲವೋ ಆದರೂ ಕೂಡ ಅಪ್ರತಿಷ್ಠಿತ ಅಪಿ ಒಂದೇ ಕಡೆ ನಾನು ಇರುವವಲ್ಲ ಎಲ್ಲೆಡೆ ವ್ಯಾಪ್ತನ ಅದೋ ಆದರೂ ಕೂಡ ಮಾಯಿಕವಾದ ಅಂತರ್ಯಾಮಿ ರೂಪದಿಂದ ಅಲ್ಲಿ ಇರ್ತೇನೆ ಇಗ ಹೇಗೆ ಅಂತರ್ಯಾಮಿ ಎಲ್ಲದರ ಅಂತರ್ಯಾಮಿ ಶಿವನು ಅದೇ ರೀತಿ ಈ ಲಿಂಗದ ಒಳಗೂ ಕೂಡ ಅಂತರ್ಯಾಮಿಯಾಗಿ ಇರ್ತೇನೆ ಹೇಗೆ ನರಸಿಂಹ ಅವತಾರ ಆಯಿತು ಕಂಬದಿಂದ ಬರಲ್ಲ ಅದನ್ನು ಒಂದು ಮಾತಿಗೆ ಬೆಲೆ ಕೊಟ್ಟು ಹಾಗೆ ಎಲ್ಲ ಹಣ್ಣು ಏನತ್ರಣ ಕಷ್ಟದಲ್ಲಿ ಭಗವಂತ ಇರುವಾಗ ಅದೇ ರೀತಿ ಲಿಂಗದಲ್ಲಿ ಕೂಡ ಹೆಚ್ಚಾಗಿ ಅಲ್ಲಿ ಇರ್ತಾನೆ ಮಾಯಿಕವಾದ ಅಂದರೆ ಆ ಒಂದು ಅದು ಪಾಂಚಭೌತಿಕ ಸ್ವರೂಪ ಇರ್ಬೋದು ಅದರೊಳಗೂ ಕೂಡ ಅವನು ಇರ್ತಾನೆ ಅಂತ ಹೇಳಿ ಈಶ್ವರನ ವ್ಯಾಪಕನು ಆಕಾಶದಂತೆ ಎಲ್ಲೆಡೆಯಲ್ಲಿಯೂ ಇರತಕ್ಕಂಥವನು ಇಂಥವನು ಕೆಲವಡೆ ಮಾತ್ರ ಲಿಂಗಗಳಲ್ಲಿ ಇರುವುದು ಅಸಂಭವ ಅಂತೇಳಿ ಬರ್ಬೋದು ಪ್ರಶ್ನೆ ವ್ಯಾಪಕವಲ್ಲದ ಚಿಕ್ಕ ವಸ್ತು ಹಾಗಿರಬಲ್ಲದು ಒಂದೇ ಕಡೆ ಅಲ್ಲದೆ ಎಲ್ಲೆಡೆಯಲ್ಲಿಯೂ ಸಮವಾಗಿರತಕ್ಕಂಥ ವಸ್ತುವನ್ನು ಇಲ್ಲಿ ಮಾತ್ರ ಇದೆ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ಲ ಎಲ್ಲೆಡೆ ಇರತಕ್ಕಂಥದ್ದನ್ನು ಆದ ಕಾರಣ ಮಾಯಿಕವಾದ ಅಂತರ್ಯಾಮಿ ರೂಪದಿಂದ ಇರುವನು ಅಂತೇಳಿ ಹೇಳುವಂಥ ಅರ್ಥ ಲಿಂಗದೊಳಗೆ ಮಾತ್ರ ಶಿವ ಇದ್ದಾನೆ ಇನ್ನೆಲ್ಲಿಯೂ ಇಲ್ಲ ಅಂತೇಳಿ ಅಲ್ಲ ಹೇಗೆ ಅದರ ಅನುಭವ ದಿವ್ಯವಾಗಿ ವಿಶೇಷವಾದ ಸಾನ್ನಿಧ್ಯ ಅನುಭವ ನಮಗಾಗ್ತದೆ ಅಲ್ಲಿ ಹೇಗೆ ಅಂದರೆ ಫ್ಯಾನ್ ಅಡಿಯಲ್ಲಿ ಗಾಳಿ ಅನುಭವ ಆದಾಗ ಗಾಳಿ ಎಲ್ಲ ಕಡೆ ಇದೆ ಆದರೆ ಫ್ಯಾನ್ ಅಡಿಯಲ್ಲಿ ವಿಶೇಷವಾದ ಅನುಭವ ಅದರದ್ದು ಆಗ್ತದೆ ಹೆಚ್ಚಾಗಿ ಅಲ್ಲಿ ಗೋಚರವಾಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ವಿಶೇಷ ಸಾನ್ನಿಧ್ಯ ಇದೆ ಶಿವಲಿಂಗದಲ್ಲಿ ಶಿವನ ಸಾನ್ನಿಧ್ಯ ಮತ್ಸಾಮ್ಯಮೇಕಲಿಂಗಸ ಸ್ಥಾಪನೆ ಫಲಮೇರಿತಂ ದ್ವಿತೀಯೇ ಸ್ಥಾಪಿತೆಯೇ ಲಿಂಗೇ ಮದ ಐಕ್ಯಂ ಫಲಮೇ ವಹಿ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡುವ ಪುರುಷನಿಗೆ ನನ್ನ ಸಾಮ್ಯ ಲಭಿಸ್ತದೆ ಶಿವಲಿಂಗವನ್ನು ಒಂದು ಶಿವಲಿಂಗವನ್ನು ಹ್ಞೂ ಸ್ಥಾಪನೆ ಮಾಡಿದರೆ ಅದರ ಫಲ ಏನು ಶಿವಸಾಮ್ಯ ಅವನು ಶಿವನೇ ಆಗ್ತಾನೆ ಅಂತೇಳಿ ಶಿವ ಸಮಾನತೆ ಆಗ್ತದೆ ಅವನಿಗೆ ದ್ವಿತೀಯ ಸ್ಥಾಪಿತೆಯೇ ಲಿಂಗೇ ಮದೈಕ್ಯಂ ಫಲಮೇವ ಎರಡು ಲಿಂಗವನ್ನು ಸ್ಥಾಪಿಸಿದರೆ ಹಾಂ ಐಕ್ಯವನ್ನೇ ಹೊಂದುತ್ತಾನೆ ಶಿವಐಕ್ಯವನ್ನು ಹೊಂದುತ್ತಾನೆ ಶಿವ ಸಾಹಿಜ್ಯವನ್ನು ಒಂದು ಲಿಂಗವನ್ನು ಪ್ರಶ್ನೆ ಮಾಡಿದರೆ ಶಿವನಂತೆ ಆಗ್ತಾನೆ ಶಿವಸಾಮ್ಯ ಹ್ಞೂ ಎರಡು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರೆ ಶಿವ ಐಕ್ಯವನ್ನೇ ಹೊಂದುತ್ತಾನೆ ಅಂದರೆ ಶಿವನೇ ತಾನಾಗ್ತಾನೆ ಶಿವನಲ್ಲಿ ಲೀನವಾಗಿ ಓದಿದ್ರೆ ತಾನೇ ಶಿವನಾಗುವಂಥದ್ದು ಸಾಗರದಲ್ಲಿ ಹೇಗೆ ಸ ನದಿಯ ನೀರು ಐಕ್ಯವಾಗಿ ಹೋದಾಗ ನದಿಯೇ ಸಾಗರವಾಗಿ ಬಿಡ್ತದೋ ಅದೇ ರೀತಿಯಲ್ಲಿ ಉಪ್ಪು ಹೇಗೆ ನೀರಿನ ಕರೆಯಿದಾಗ ತಾನೇ ತಾನಾಗಿ ಅಲ್ಲಿ ಲೀನವಾಗಿ ಹೋಗ್ತದೆ ಉಪ್ಪು ಪ್ರತ್ಯೇಕತೆ ಅಸ್ತಿತ್ವದಲ್ಲಿರುವುದಿಲ್ಲ ಅದೇ ರೀತಿಯಲ್ಲಿ ಲಿಂಗವನ್ನೇ ಪ್ರಧಾನವಾಗಿ ಪ್ರತಿಷ್ಠಿಸಬೇಕು ಲಿಂಗಂ ಪ್ರಾಧಾನ್ಯತೆಯ ಸ್ಥಾಪ್ಯ ತೇರಂತೂ ಗೌಣಕಂ ವಿಗ್ರಹ ಪ್ರತಿಷ್ಠೆಯು ಗೌಣವು ಅಂದರೆ ಅಮುಖ್ಯ ಮುಖ್ಯವಲ್ಲ ಪ್ರಧಾನವಲ್ಲ ಪ್ರಧಾನವಾದದ್ದು ಬೇರಂ ಅಂದರೆ ಲಿಂಗ ಇದು ವಿಗ್ರಹ ಲಿಂಗಭಾವೇನೆ ತತ್ ಕ್ಷೇತ್ರ ಸಬೇರೂತಃ ವಿಗ್ರಹವನ್ನು ವಿಗ್ರಹವನ್ನು ಪ್ರತಿಷ್ಠಿಸಿದ ಕ್ಷೇತ್ರ ಕ್ಷೇತ್ರ ಲಿಂಗವಿಲ್ಲದ ಕಾರಣ ಅಷ್ಟೊಂದು ಶ್ರೇಷ್ಠವಲ್ಲ ಅಂತೇಳಿ ಹೇಳ್ತಾರೆ ಲಿಂಗ ಪ್ರತಿಷ್ಠೆಯುಳ್ಳ ಕ್ಷೇತ್ರವೇ ಶಿವಕ್ಷೇತ್ರ ಅತ್ಯಂತ ಶ್ರೇಷ್ಠವಾದ್ದು ಶಿವನ ವಿಗ್ರಹ ಇರತಕ್ಕಂಥದ್ದಕ್ಕಿಂತಲೂ ಶಿವಲಿಂಗ ಇರತಕ್ಕಂಥ ಕ್ಷೇತ್ರವೇ ಶ್ರೇಷ್ಠ ಅಂಥೇಳಿ ಲಿಂಗಾಭಾವೇನೆ ತತ್ ಕ್ಷೇತ್ರ ಸವೆರಮಿ ಸರ್ವತಃ ಇದು ಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಂ ನವಮೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಒಂಬತ್ತನೇ ಅಧ್ಯಾಯವು ಮುಗಿಯಿತು ಇನ್ನು ಹತ್ತನೇ ಅಧ್ಯಾಯವನ್ನು ಮುಂದೆ ನೋಡೋಣ ಹರಿರ ಓಂ ತತ್ಸತ್ ಶಿವಾರ್ಪಣಮಸ್ತ